ಪ್ರಕ್ರಿಯಾ ಸಂಧಿ ಧ್ಯಾನವನ್ನು ವಿವರಿಸುತ್ತ ನಿನ್ನೆ ಒಂದು ನುಡಿ ನಾವು ನೋಡಿದ್ದೇವೆ ಹಗಲ ನಂದಾದೀಪದಂದದಿ ನಿಗಮ ವೇದ್ಯನ ಪೂಜಿಸುತ್ತಾ ಕೈಮುಗಿದು ನಾಕರೊಳೊಂದು ಪುರುಷಾರ್ಥವನ್ನು ಬೇಡದಲೇ ಜಗದುದರ ಕೊಟ್ಟದನು ಭುಂಜಿಸು ಮಗಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದ ದೀನವೆಂದಡಿಗಡಿಗೆ ನೆನವುದು ಇದು ಧ್ಯಾನ ಪ್ರಕ್ರಿಯಾ ಸಂದಿಯಲ್ಲಿ ದಾಸರ್ ನಮಗೆ ಕೊಟ್ಟ ಮಾರ್ಗದರ್ಶನ ಇದಕ್ಕೆ ಇನ್ನೊಂದು ಮುಖ ಇದೆ ಇದಕ್ಕೆ ಈ ನುಡಿಗೆ ನಾವು ಚಿಂತನೆ ಮಾಡಲಿಕ್ಕೆ ಬೇಕಾದಂತಹ ಮಾರ್ಗ ಇದೆ ಹಗಲ ನಂದ ದೀಪದಂದದಿ ಅಂತ ದಾಸರ್ ಹೇಳುತ್ತಾರೆ ದೀಪ ಅಂದರೆ ಏನು ನಂದಾ ದೀಪ ಅಂದರೆ ಏನು ಹಗಲ ನಂದಾದೀಪ ಅಂದರೆ ಏನು ಅದನ್ನು ನಾವು ಸ್ವಲ್ಪ ಚಿಂತನೆ ಮಾಡಬೇಕು ದೀಪ ಅಂತಂದರೆ ದೀಪಯತಿ ಇದು ದೀಪ ಬೆಳಗಿಸುವಂತಹದ್ದು ಅಂತ ಅರ್ಥ ಬೆಳಕನ್ನು ಚೆಲ್ಲುವಂತಹದ್ದು ಅಂತ ಯಾವುದು ನಮಗೆ ಕಗ್ಗತ್ತಲಾಗಿದೆ ಅದನ್ನು ಬೆಳಗಿಸುವಂತಹದ್ದು ದೀಪ ಕತ್ತಲೆಯಲ್ಲಿದ್ದ ವಸ್ತು ಕಾಣಿಸುವುದಿಲ್ಲ ಅಲ್ಲಿಗೆ ದೀಪ ಹಾಕಿದಾಗ ಅದು ಕಾಣಿಸುತ್ತದೆ ದೀಪ ಅಂದರೆ ನಮಗೆ ಯಾವುದರ ಬಗ್ಗೆ ತಿಳ್ಕೊಳ್ಳಲಿಕ್ಕಾಗುವುದಿಲ್ಲ ಅದರ ಬಗ್ಗೆ ನಮಗೆ ಬೆಳಕನ್ನು ಚೆಲ್ಲುವಂತಹದ್ದು ದೀಪದ ಕೆಲಸ ಅದು ಯಾವುದು ನಮಗೆ ಕತ್ತಲೆಯಲ್ಲಿರುವಂತಹದ್ದು ಯಾವುದು ಅದು ಭಗವಂತ ಕತ್ತಲೆಯಲ್ಲಿರುವಂತಹದ್ದು ಅತೀಂದ್ರಿಯವಾದ ವಸ್ತು ಇಂದ್ರಿಯಗಳನ್ನು ಮೀರಿ ನಿಂತಿರತಕ್ಕಂತಹ ವಸ್ತು ಅದೋಕ್ಷಜ ಅದು ಕತ್ತಲೆಯಲ್ಲಿರುವಂತಹದ್ದು ಅದನ್ನು ಬೆಳಗಿಸುವಂತಹದ್ದು ಯಾವುದು ಅದು ದೀಪ ಈ ದೀಪದಿಂದ ಭಗವಂತನನ್ನು ಬೆಳಗಿಸಲಿಕ್ಕಾಗುವುದಿಲ್ಲ ಯಾವ ದೀಪ ಅವನನ್ನು ಬೆಳಗಿಸುತ್ತದೆ ಶಾಸ್ತ್ರದ ದೀಪ ವೇದ ವೇದಾಂತಗಳು ಭಗವಂತನ ಕಡೆಗೆ ಬೆಳಕು ಚೆಲ್ಲುವಂತಹ ದೀಪ ಅಂದರೆ ದೀಪಯತಿ ಭಗವಂತನನ್ನು ತೋರಿಸಿಕೊಡುವಂಥವುಗಳು ದೀಪಗಳು ಅಂದರೆ ಶಾಸ್ತ್ರಗಳು ಯಾವ ಶಾಸ್ತ್ರ ಎಷ್ಟು ಶಾಸ್ತ್ರ ಇದೆ ಅದಕ್ಕೆ ಹೇಳಿದರು ಎಲ್ಲ ಶಾಸ್ತ್ರಗಳು ಭಗವಂತನನ್ನು ತಿಳಿಸಿಕೊಡುವುದಿಲ್ಲ ಅದು ನಂದದೀಪ ಅಂತ ಹೇಳಿದರು ನಂದ ದೀಪ ಅಂದರೆ ಆನಂದ ತೀರ್ಥರ ದೀಪ ಹಚ್ಚಿ ಕೊಟ್ಟ ದೀಪ ಸರ್ವಮೂಲ ಗ್ರಂಥಗಳ ದೀಪ ಅದು ಭಗವಂತನನ್ನು ತಿಳಿಸಿಕೊಡೋದು ಬೇರೆ ಶಾಸ್ತ್ರವನ್ನು ಬೇರೆ ವೇದಾಂತವನ್ನು ನಾವು ಓದಿದರೆ ಭಗವಂತನ ಬಗ್ಗೆ ತಪ್ಪು ಕಲ್ಪನೆ ಇನ್ನಷ್ಟು ಕತ್ತಲೆ ನಮಗೆ ಬರ್ತದೆ ಅಷ್ಟೇ ಆಚಾರ್ಯರ ಸರ್ವಮೂಲ ಗ್ರಂಥದ ಬೆಳಕಿನಡಿಯಲ್ಲಿ ನಾವು ಕಂಡರೆ ಭಗವಂತ ಸ್ಪಷ್ಟವಾಗಿ ಕಾಣಿಸ್ತಾನೆ ಧ್ಯಾನ ಮಾಡಲಿಕ್ಕೆ ಹೊರಟವ ಧ್ಯಾನ ಮಾಡಬೇಕಾಗಿದ್ರೆ ಆನಂದ ತೀರ್ಥರ ದೀಪವನ್ನು ಹಿಡಿಯಬೇಕು ಅವಾಗ ಮಾತ್ರ ಧ್ಯಾನ ಮಾಡಲಿಕ್ಕಾಗ್ತದೆ ಧ್ಯಾನ ಕೌಚಿತ್ಯ ಇದೆ ರಾಮಾನುಜಿಯರ ದೀಪ ಹಿಡ್ಕೊಂಡ್ರೆ ಅದು ದೀಪ ಅಲ್ಲ ಅದು ಯಾಕೆ ಬತ್ತೋ ಧ್ಯಾನಕ್ಕುಪಯೋಗಿ ಧ್ಯಾನ ಯಾವುದಕ್ಕೋಸ್ಕರ ಮಾಡುವುದು ನಾವು ಭಗವಂತನ ದರ್ಶನಕ್ಕೋಸ್ಕರ ಅವರ ಸಿದ್ಧಾಂತ ಏನು ಹೇಳುತ್ತೆ ಗೊತ್ತೋ ದೇವರಿಗೆ ದರ್ಶನ ಇಲ್ಲ ಅವ್ಯಕ್ತ ಮಾಹಿ ಭಗವಂತನನ್ನು ಕಾಣಲಿಕ್ಕಾಗುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಅವರು ಯಾಕೆ ಅಂತಂದ್ರೆ ಅವರು ದೇವರನ್ನು ನೋಡಲಿಲ್ಲ ಆದ್ರಿಂದ ಯಾರಿಗೂ ನೋಡ್ಲಿಕ್ಕಾಗುವುದಿಲ್ಲ ಅಂತ ಅವರ ಅನುಭವ ಬರೆದದ್ದಷ್ಟೇ ಆದ್ರಿಂದ ಅದು ಧ್ಯಾನಕ್ಕೆ ಸರಿಯಾದ ಮಾರ್ಗದರ್ಶನ ಅಲ್ಲ ಶಂಕರದ್ದು ನಮ್ಗೆ ಗೊತ್ತೇ ಉಂಟು ಯಾಕೆಂತಂದರೆ ದೇವರನ್ನು ಕಂಡ್ರೆ ಮತ್ತೆ ಯಾವುದೂ ಕಾಣುವುದಿಲ್ಲ ನಾವೂ ಕಾಣುವುದಿಲ್ಲ ಎಂಥದೂ ಕಾಣುವುದಿಲ್ಲ ಅಂತದ್ದು ಧ್ಯಾನ ಆಗೋದು ಹೇಗೆ ಅದೂ ಉಪಯೋಗಕ್ಕೆ ಬರುವುದಿಲ್ಲ ಶಂಕರರು ದೇವರನ್ನು ಕಂಡಿದ್ರೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಶಾಸ್ತ್ರರಚನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಶಾಸ್ತ್ರರಚನೆ ಮಾಡಿದ್ರೆ ಅವರು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವರ ಸಿದ್ಧಾಂತ ಪ್ರಕಾರ ಎರಡರಲ್ಲಿ ಒಂದು ಸತ್ಯ ಗೊತ್ತಾದಾಗ ಸುಳ್ಳು ಅದೃಶ್ಯ ಆಗತ್ತೆ ಅಂತವರ ಸಿದ್ಧಾಂತ ಬರೆದಿದ್ದಾರೆ ಅವರು ಅದರಿಂದ ಬ್ರಹ್ಮನ ದರ್ಶನ ಆಗಿದ್ರೆ ಈ ಜಗತ್ತು ಕಾಣಲಿಕ್ಕೆಲ್ಲ ಶಾಸ್ತ್ರ ಬರೀಲಿಕ್ಕೆ ಸಾಧ್ಯ ಇಲ್ಲವರು ಶಾಸ್ತ್ರ ಬರೆದಿದ್ದಾರೆ ಅಂದ್ರೆ ಜಗತ್ತು ಕಂಡಿದೆ ಅಂದ್ರೆ ಬ್ರಹ್ಮ ಕಂಡಿಲ್ಲ ಹಾಗಾಗಿ ಅವರೂ ದೇವರನ್ನು ಕಂಡವರಲ್ಲ ದೇವರನ್ನು ಕಂಡವರು ಯಾರು ಆಚಾರ್ಯರ ಯಾವುದೇ ಒಂದು ಸ್ತೋತ್ರ ನೀವು ತೆಗೆದು ನೋಡಿ ನಾರಾಯಣಾಯ ಠೇ ನಮಃ ನಿನಗೆ ನಮಸ್ಕಾರ ಅಂತ ಎದುರು ಕೂತ ಭಗವಂತನಿಗೆ ಪ್ರಣಾಮ ಮಾಡುವ ಅನುಭಾವದ ಶಾಸ್ತ್ರ ಆಚಾರ್ಯರದ್ದು ಅದು ಧ್ಯಾನಕ್ಕುಪಯೋಗಿಯ ಅದಕ್ಕೆ ದಾಸರು ಹೇಳಿದರು ನಂದಾದೀಪ ನಮಗೆ ಬೇಕು ಆನಂದ ತೀರ್ಥರ ಆ ದೀಪ ಒಳ್ಳೆಯ ದೀಪ ಪ್ರಜ್ವಲಿಸುವ ಕತ್ತಲೆಯನ್ನು ದೂರಗೊಳಿಸತಕ್ಕಂತಹ ಅದರಲ್ಲಿ ಯಾವುದೇ ರೀತಿಯಾದಂತಹ ಕಷ್ಮಲ ಇಡದೇ ಇರತಕ್ಕಂತಹ ಆನಂದ ತೀರ್ಥರ ದೀಪ ನಮಗೆ ಬೇಕು ಧ್ಯಾನಕ್ಕೆ ಉಪಯುಕ್ತವಾ ದಾಸಿದರು ಹಗಲಾನಂದ ದೀಪ ಇದೆಂತದು ಆನಂದ ಅಂದರೆ ಆನಂದ ತೀರ್ಥರ ದೀಪ ಸರಿಯಾಯಿತು ಅದು ಹಗಲು ಅಂದರೆ ಎಂಥದು ಹೌದು ಮಧ್ವಾಚಾರ್ಯರಿಗೆ ಎಲ್ಲವೂ ಹಗಲೆ ಅವರಿಗೆ ರಾತ್ರಿ ಇಲ್ಲ ಇಡೀ ಜಗತ್ತಿಗೆ ರಾತ್ರಿ ಯಾವುದು ಗೊತ್ತೋ ಪ್ರಳಯ ಕಾಲ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತು ಮುಸುಕು ಹೊತ್ತು ಮಲಗಿರ್ತದೆ ಏನು ಗೊತ್ತಿರುವುದಿಲ್ಲ ಸುಶುಪ್ತಿ ಸಂಸ್ಥಾನ್ ಕಲಿಪರಾನ್ ಮನುಜಾನ್ ತಥ ಈಕ್ಷತ್ ಅಂತ ಆಚಾರ್ಯರು ಹೇಳುತ್ತಾರೆ ಎಲ್ಲರೂ ನಿದ್ರಿಸುವ ಕಾಲ ಅದು ಪ್ರಳಯ ಕಾಲ ಕಗ್ಗತ್ತಲಿನ ಕಾಲ ಆವಾಗಲೂ ಎಚ್ಚರ ಇರುವವರು ಯಾರು ಗೊತ್ತೋ ಪ್ರಲಯೇ ಪಿ ಪ್ರತಿಭಾತ ಪ್ರಳಯ ಕಾಲದಲ್ಲಿಯೂ ಕೂಡ ಎಚ್ಚರ ಇರುವವರು ವಾಯುದೇವರು ಅವರಿಗೆ ಪರ ಅವರ ಎರಡೂ ಸ್ಫುರಣೆ ಆಗ್ತಾ ಇರ್ತದೆ ಪ್ರತಿಪಾತ ಪರ ಅವರ ಪರ ಅಂದರೆ ಸರ್ವೋತ್ತಮನಾದ ಭಗವಂತ ಅವರ ಅಂದರೆ ಪ್ರಕೃತಿ ಅದು ಪ್ರಕೃತಿ ವಿಕೃತಿಗಳೆಲ್ಲ ಅದೆಲ್ಲ ಪ್ರತಿಪಾತ ತೋರ್ತಾ ಇರ್ತದೆ ಅಂದರೆ ಜಗತ್ತನ್ನು ಅದಕ್ಕೆ ಕಾರಣನಾದ ಭಗವಂತನನ್ನು ಕಾಣ್ತಾರೆ ಪ್ರಳಯ ಕಾಲದಲ್ಲಿಯೂ ಕಾಣುವ ಶಕ್ತಿ ಉಳ್ಳವರು ಹಾಗಾಗಿ ಆನಂದ ತೀರ್ಥರು ಹಗಲು ಅವರು ಯಾಕಂದರೆ ಅವರು ಹಗಲು ಹಗಲಲ್ಲಿ ಹೇಗೂ ಹಗಲಲ್ವ ರಾತ್ರಿಯಲ್ಲಿಯೂ ಯಾರು ಹಗಲು ನಿತ್ಯ ಯಾರು ಹಗಲು ಹಗಲು ಅಂದ್ರೆ ಎಚ್ಚರ ಬೆಳಕು ಅವರು ನಿತ್ಯ ಬೆಳಕು ಅವರಿಗೆ ಕತ್ತಲೆಯ ಪ್ರಶ್ನೇ ಇಲ್ಲ ನಿತ್ಯ ಬೆಳಕಾಗಿರ್ತಕ್ಕಂತಹ ನಿತ್ಯ ಬೆಳಕು ಅಂದ್ರೆ ಅಧ್ಯಾತ್ಮದ ಬೆಳಕನ್ನು ಪಡೆದಿರತಕ್ಕ ಪ್ರಪಂಚ ಅದನ್ನು ನಿಯಮನೆ ಮಾಡುವ ಅದನ್ನು ಸೃಷ್ಟಿ ಮಾಡಿದ ಅದರ ಒಳಗಿದ್ದ ಭಗವಂತನನ್ನು ಕಾಣುವ ನಿತ್ಯ ಹಗದು ಅದು ಆನಂದ ತೀರ್ಥರು ಆ ಆನಂದ ತೀರ್ಥರೆಂಬಂತಹ ದೀಪ ಆನಂದ ತೀರ್ಥರು ಹಚ್ಚಿಕೊಟ್ಟ ಸರ್ವ ಮೂಲದ ದೀಪ ಆ ದೀಪ ಅಂದದಿ ಅಂದದಿ ಅಂದರೆ ಅವರು ಅಂದಂತೆ ಮಧ್ವಾಚಾರ್ಯರು ಅಂದಂತೆ ನಾವು ಪೂಜೆ ಮಾಡಬೇಕು ಅವರು ಏನು ಪೂಜೆ ಕ್ರಮ ಹೇಳಿದ್ದಾರೆ ದಾಸರು ಹೇಳಿದರು ನಿಗಮ ವೇದ್ಯನ ಅರ್ಚಿಸುತ್ತ ಕೈ ಮುಗಿದು ನಾಲ್ಕರೊಳು ಒಂದು ಪುರುಷಾರ್ಥವನ್ನು ಬೇಡದೆಲೆ ಜಗದು ದರ ಕೊಟ್ಟದನು ಬುಂಜಿಸು ಇದು ಆನಂದ ಎಂಬ ದೀಪ ಅಂದ ಪೂಜೆಯ ಕ್ರಮ ಎಲ್ಲಿ ಹೇಳಿದ್ದಾರೆ ಸರ್ವಮುರದಲ್ಲಿ ಆನಂದ ತೀರ್ಥರು ಹೇಳಿದ್ದಾರೆ ಆಚಾರ್ಯರು ದಾದಶ ಸ್ತೋತ್ರದಲ್ಲಿ ಈ ಮಾತು ಹೇಳಿದ್ದಾರೆ ಕುರು ಬುಂಕ್ಷ ಚ ಕರ್ಮ ನಿಜ ಹರಿಪಾದ್ರಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ಏನ್ ಹೇಳಿದ್ದಾರೆ ಇದೇ ವಿಷಯವನ್ನು ಹೇಳಿದ್ದಾರೆ ಅವರು ಆನಂದ ತೀರ್ಥರು ಏನ್ ಹೇಳಿದ್ದಾರೆ ಜಗದು ಕೊಟ್ಟದನು ಬುಂಜಿಸು ನಿಗಮ ಅರ್ಚಿಸುತ ಅರ್ಚಿಸುತ್ತಾ ಜಗದುದರ ಕೊಟ್ಟದನು ಬುಂಜಿಸು ಆಚಾರ್ಯರು ಎರಡೂ ಹೇಳಿದ್ದಾರೆ ಅರ್ಚಿಸು ಬುಂಜಿಸು ಮಧ್ವಾಚಾರ್ಯರು ಹೇಳಿದ್ರಲ್ಲಿ ಎರಡರಲ್ಲಿ ಒಂದು ಪರ್ಫೆಕ್ಟ್ ಮಾಡ್ತಾ ಇದ್ದೇವರಿ ಯಾವುದು ಅರ್ಚಿಸು ಬುಂಜಿಸು ಅಂತ ಹೇಳಿದ್ದಾರೆ ಒಂದು ಮಾಡಲಿಕ್ಕಾಗಿಲ್ಲ ಒಂದಂತೂ ಮಾಡ್ತೇವೆ ಮಧ್ವಾಚಾರದ ಅರ್ಧ ನಾವು ಕೇಳಿದ್ದೇವೆ ಅಂತ ಅದು ಅರ್ಧಂಬರ್ಧ ಅಷ್ಟೇ ಇಡೀ ಆಗುವುದಿಲ್ಲ ಅರ್ಚಿಸಿ ಬುಂಜಿಸು ಅಂತ ಹೇಳಿದ್ದಾರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಮಧ್ವಾಚಾರ್ಯರು ಕುರು ಬುಂಕ್ಷ ಬುಂಕ್ಷ ಕುರು ಅಂತ ಹೇಳಿಲ್ಲ ಆಚಾರರು ನಮ್ದು ಹಾಗೆ ಮೊದಲು ಊಟ ಮತ್ತೆ ಪುರುಸ್ವತಾದ್ರೆ ಪೂಜೆ ಅಂತ ಆಚಾರರು ಹೇಳುದು ಕುರು ಬುಂಕ್ಷ ಮೊದಲು ಮಾಡು ಮತ್ತೆ ತಿನ್ನು ಬುಂಕ್ಷ ಬೋಗಿಸು ಅಂತ ಹೇಳಿದರು ಅಂದ್ರೆ ಮಾಡು ತಿನ್ನು ಅಂದರೆ ನಮ್ಗೆ ಗೊತ್ತಿಲ್ವಾ ಮಾಡದೆ ತಿನ್ಲಿಕ್ಕಾಗತ್ತಾ ಅಡಿಗೆ ಮನೆಯನ್ನು ಮಾಡಿದ್ರೆ ತಿನ್ನುದು ಮಾಡು ತಿನ್ನು ಅಂತ ಎಂತ ಹೇಳಿದ್ದವರು ಕುರು ಅಂತಂದ್ರೆ ಕುರು ಕರ್ಮ ನಿಜಂ ಕರ್ಮ ಕುರು ನಿಯತಂ ಕರ್ಮ ಕುರು ನಿಜ ಬುಂಕ್ಷ ಹೀಗದಕ್ಕೆ ಅನ್ವಯ ಕ್ರಮ ನಿಯತಂ ಕರ್ಮ ಕುರು ನಿಯತವಾದ ಕರ್ಮವನ್ನು ಮಾಡು ನಿನಗೆ ಯಾವ ಕರ್ಮವನ್ನು ವಿಧಿಸಿದ್ದಾರೆ ಅದನ್ನು ಮಾಡು ಖುಷಿ ಬಂದ ಹಾಗೆ ಮಾಡಬೇಡ ಬೋರ್ಡ್ ಹಾಕಿರ್ತಾರೆ ಬಾಟ್ಲಿಗಳನ್ನು ಇದು ತಲೆ ಸಿಡಿತಕ್ಕೆ ಇದು ಹೊಟ್ಟೆ ನೋವಿಗೆ ಇದು ಅಜೀರ್ಣಕ್ಕೆ ಅಜೀರ್ಣ ಆಗಿದೆ ಎಂದು ಹೋಗಿ ಬಾಟೆಯಂತೆ ಗಲಗಳ ಅಂತ ಕುಡಿಬೇಡ ಮತ್ತೆ ವೈದ್ಯರು ಹೇಳಿದ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡುದು ಎಷ್ಟೋ ಅಷ್ಟು ಇಲ್ಲಿ ನನಗೆ ಅಜೀರ್ಣ ಅಲ್ಲಿ ಇತ್ತು ಕುಡಿದೆ ಇನ್ನಷ್ಟು ಅಜೀರ್ಣ ಆಗತ್ತೆ ಅಷ್ಟೇ ಹೊಟ್ಟೆ ಹಾಳಾಗತ್ತೆ ಅಷ್ಟೇ ಅದು ಸುಮ್ಮನೆ ಬರೆದದ್ದಷ್ಟೇ ಅವರು ಹೇಳಬೇಕು ಒಂದೊಂದು ಪ್ರಕೃತಿಗೆ ಒಂದೊಂದು ಇದೆ ಅವರು ಯಾವುದನ್ನು ಯಾರು ಯಾವುದನ್ನು ಯಾವಾಗ ತೆಕೊಳ್ಳಬೇಕು ಹೇಳ್ತಾರೆ ಆವಾಗ ಅದನ್ನು ತೆಕೊಳ್ಬೇಕು ಹೊರತು ಎಲ್ಲರೂ ಎಲ್ಲವನ್ನೂ ಯಾವಾಗಲೂ ತೆಕ್ಕುವುದಲ್ಲ ತೆಕೊಂಡಾದರೆ ಡಾಕ್ಟರ್ ಯಾಕೆ ಮತ್ತೆ ಸಾಕು ನಮಗೆ ಔಷಧ ಇದ್ರೆ ಸಾಕು ಔಷಧವನ್ನು ನೋಡಿ ಔಷಧ ಅಂಗಡಿಯಲ್ಲಿ ಹೋಗುವುದು ತೆಕೊಂಡು ಬರುದು ಕುಡಿಯುವುದಷ್ಟೇ ಹಾಗಿಲ್ಲಲ್ಲ ಹಾಗೆ ಶಾಸ್ತ್ರ ನಿಯತಂ ಕರ್ಮ ಕುರು ನಿನಗೆ ಯಾವುದು ಕರ್ಮ ನಿಯತ್ತಾಗಿದೆ ಗುರುಗಳು ಯಾವ ಕರ್ಮ ಮಾಡಬೇಕು ಅಂತ ವಿಧಿಸ್ತಾರೆ ಅದನ್ನು ಮಾಡು ನಿಯತಂ ಅದನ್ನೇ ದಾಸರು ಹೇಳಿದ್ರು ನಿಗಮ ವೇದ್ಯನ ನಿಯತವಾದ ಕರ್ಮವನ್ನು ಮಾಡು ನಿಯತ ಅಂದ್ರೆ ಏನು ನಿಯತ ಅಂತಂದ್ರೆ ಶಾಸ್ತ್ರದಿಂದ ನಿಯತ ಶಾಸ್ತ್ರ ಹೇಳಿರತಕ್ಕಂಥದ್ದನ್ನು ಮಾಡು ಶಾಸ್ತ್ರ ಯಾವುದನ್ನು ವಿಧಿಸಿದೆ ಅದನ್ನು ಮಾಡು ನಾನು ಗಾಯತ್ರಿಯೇ ಮಾಡ್ತೇನೆ ಅಂತಂದರೆ ನಿನಗೆ ಹೇಳಿಲ್ಲ ಯಾವುದು ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಮಾಡು ನಿಯತಂ ಕುರು ಯಾವುದು ವಿಧಿಸಿದೆ ಆ ರೀತಿಯಾದ ಪೂಜೆ ಶಾರುಗ್ರಾಮವನ್ನೇ ಮುಟ್ಟಿ ಪೂಜೆ ಮಾಡ್ತೇನೆ ಯಾರು ಬೇಡ ಹೇಳಿದ್ರು ಪರ ಬರುವುದಿಲ್ಲ ಅನರ್ಥ ಆಗುತ್ತೆ ಅಷ್ಟೇ ಅಯ್ಯೋ ಬೇಡ್ರಿ ಬಿಡು ಅದ್ರ ನಿಯತಂತ್ ಯಾರು ಯಾವುದನ್ನು ಮಾಡಬೇಕು ಹೇಳ್ತಾರೆ ಅವರು ಆ ಪೂಜೆಯನ್ನು ಮಾಡಬೇಕು ನಿಯತಂ ಕರ್ಮ ಕುರು ಅಂತ ಆನಂದ ತೀರ್ಥರು ಹೇಳಿದ್ದಾರೆ ಅದನ್ನು ದಾಸರು ಹಾಗೆಯೇ ತದ್ವತ್ತಾಗಿ ನಮ್ಮ ಮುಂದೆ ಭಾಷಾಂತರ ಮಾಡಿ ಹೇಳಿದರು ನಿಯತಂ ಅಂದ್ರೆ ನಿಗಮ ವೇದ್ಯನ ಅರ್ಚಿಸುತ್ತ ಪೂಜೆ ಮಾಡುವಾಗ ನಿಗಮದಲ್ಲಿ ಹೇಗೆ ನಿವೇದನೆ ಮಾಡಿದ್ದಾರೆ ಹಾಗೆ ನೀನು ಅರ್ಚಿಸು ವೇದದಲ್ಲಿ ಹೇಳಿದ ರೀತಿಯಲ್ಲಿ ಪೂಜೆ ನಡೆಯಬೇಕಾದ್ದು ವೇದದಲ್ಲಿ ಇಂತವರು ಈ ರೀತಿಯಾದಂತಹ ಅರ್ಚನೆಯ ಪದ್ದತಿಯನ್ನು ಅಳವಡಿಸಬೇಕು ಅಂತ ಹೇಳ್ತಾರೆ ಆ ಪದ್ಧತಿಯಲ್ಲಿ ಆಕ್ರಮದಲ್ಲಿ ಪೂಜೆ ಮಾಡು ಅಕ್ರಮದಲ್ಲಿ ಪೂಜೆ ಮಾಡಬೇಡ ನಿಗಮ ವೇದ್ಯನ ನಿಗಮ ಅಂದರೆ ನಿತರಾಮ್ ಗಮಯಂತೀತಿ ನಿಗಮ ಒಳ್ಳೆಯ ತಿಳಿವಳಿಕೆಯನ್ನು ಮೂಡಿಸುವಂತಹ ಗ್ರಂಥಗಳು ಅದಕ್ಕಿಂತ ಚೆನ್ನಾಗಿ ಇನ್ನೊಂದು ಗ್ರಂಥ ಇಲ್ಲ ಹೇಳುವಂತಹದ್ದು ತಿಳಿಸಿಕೊಡುವಂತಹದ್ದು ತಾಯಿ ಮಗುವಿಗೆ ಹೇಳುವ ರೀತಿಯಲ್ಲಿ ವೇದ ನಮಗೆ ಜನನೀಯ ಸ್ಥಾನದಲ್ಲಿದ್ದು ವೇದ ಮಾತೆ ನಮಗೆ ಬೋಧಿಸ್ತಾಳೆ ಆದ್ರಿಂದ ಅದು ನಿಗಮ ನಿಗಮದಿಂದ ವೇದ್ಯವಾದದ್ದು ಅದು ತಿಳ್ಕೊಳ್ಳೇಬೇಕಾಗಿರತಕ್ಕಂಥ ಅದು ವೇದನೆ ಇಲ್ಲ ಅದನ್ನು ತಿಳ್ಕೊಂಡ್ರೆ ನಿಗಮವೇದ್ಯನ ಅರ್ಚಿಸುತ್ತ ಅವನನ್ನು ಅರ್ಚನೆ ಮಾಡು ಅರ್ಚನೆ ಮಾಡಿ ಬುಂಕ್ಷ ಅಂತ ಕುರು ಬುಂಕ್ಷ ಅಲ್ರೀ ದೇವರ ಪೂಜೆ ಮಾಡಬೇಕು ನಾನು ದೇವರ ಪೂಜೆ ದೇವರ ಪೂಜೆ ಪಾಠ ಪ್ರವಚನ ಅಂತ ಕೂತರೆ ಹೊಟ್ಟೆ ತುಂಬುದಿ ಹಾಗೆ ಬುಂಕ್ಷ್ವಾ ಅಂತ ಹೇಳಿದ್ರು ಏನು ಬುಂಕ್ಷ ಅವ್ರು ಹೇಳಿದ್ರು ನಿಜಂ ಬುಂಕ್ಷ ಅಂತ ನಿಜಂ ಅಂದರೆ ನಿನಗೆ ಏನು ತಿನ್ಲಿಕ್ಕೆ ಬೇಕೋ ಅದನ್ನು ತಿನ್ನು ಏನು ತಿನ್ಲಿಕ್ಕೆ ಬೇಕು ಅವ್ರು ಹೇಳಿದ್ದಿದಲ್ಲ ಅಡಿಗೆ ಮನೆದಲ್ಲ ನೀನು ಬರುವಾಗ ಏನು ಹಿಡ್ಕೊಂಡು ಬಂದಿ ನಿಂದು ಅಂತ ಅದನ್ನು ಬುಂಕ್ಷ ಇನ್ನೊಬ್ಬರದನ್ನು ತಿನ್ಲಿಕ್ಕೆ ನಿನಗೆ ಆಗುವುದಿಲ್ಲ ಅಂತ ನಿಂದನ್ನು ಮಾತ್ರ ನಿನ್ನ ತಿನ್ಬಹುದು ಕಳೆದನೆ ಮಾಡು ದರೋಡೆ ಮಾಡು ಆಚೆ ಈಚೆ ನೋಡಿ ಕಣ್ಣು ಮುಚ್ಚಿ ತಿನ್ನು ನಿನಗೆ ಆಗುವುದಿಲ್ಲ ಅದು ಹಿಡಿಸುವುದಿಲ್ಲ ನಿಜಂ ಪುಂಶ್ವ ಪ್ರಾರಬ್ಧ ಎಷ್ಟಿದೆ ಜನ್ಮಾಂತರದಲ್ಲಿ ಮಾಡಿದ್ದು ನಿಂದೂಂತ ಎಷ್ಟಿದೆ ಅದನ್ನು ಮಾತ್ರ ತಿನ್ನಲಿಕ್ಕೆ ಸಾಧ್ಯ ಬ್ಯಾಂಕಿಗೆ ಹೋಗಿ ನಮ್ಮ ಅಕೌಂಟಲ್ಲಿ ದುಡ್ಡು ಇದ್ರೆ ಚಕ್ ಬರೆದು ನಾವು ಅದನ್ನು ಕ್ಯಾಶ್ ಮಾಡಬಹುದೇ ಹೊರತು ನಮ್ಮ ಹೆಸರಲ್ಲಿದ್ದರೆ ಅದನ್ನು ತಿನ್ಲಿಕ್ಕಾಗುವುದಿಲ್ಲ ನಿಜಂ ನಾವು ಜನ್ಮಾಂತರದಲ್ಲಿ ಏನಾದರೂ ಮಾಡಿದ್ರೆ ಅದು ನಮ್ಮದು ನಿಜ ಅದನ್ನು ಪುಂಕ್ಷ ಅದು ಸಿಕ್ಕೇ ಸಿಗ್ತದೆ ನಿನಗೆ ಅದರ ಬಿ ತಲೆಬಿಸಿ ಮಾಡಬೇಡ ತಲೆಬಿಸಿ ಮಾಡಿದರೆ ಅದು ಸಿಗಬೇಕು ಅಂತಲೂ ಇಲ್ಲ ತಲೆಬಿಸಿ ಮಾಡಲಿಲ್ಲ ಸಿಗುದಿಲ್ಲ ಅಂತಲೂ ಇಲ್ಲ ನಿನಗೆ ಎಷ್ಟು ಇವತ್ತಿನ ಪಾಲಿಗೆ ಬರಬೇಕೋ ಅಷ್ಟು ಬಂದೇ ಬರ್ತದೆ ಅದಕ್ಕೆ ತಲೆಬಿಸಿ ಮಾಡಿಕೊಳ್ಳಬೇಡ ಅಯ್ಯೋ ಪೂಜೆ ಮಾಡಿದ್ರೆ ಲಾಸ್ ಇವತ್ತು ತಲೆಬಿಸಿ ಮಾಡಬೇಡ ನೀನು ನಿನಗೆ ಎಷ್ಟು ಸಿಗಬೇಕು ಅಂತಿದೆ ಅಷ್ಟೇ ಸಿಗುದು ಇಲ್ಲ ಹಾರಾಡಿ ಪೂಜೆ ಬಿಟ್ಟು ಓಡಿದ ಬಸ್ ತಪ್ಪಿದ್ರಿ ಮಿಸ್ ಆಯಿತು ಅಯ್ಯೋ ಇನ್ನೊಂದು ಏನೋ ಮಾಡಿಕೊಂಡು ಹೋದ ಹೋಗುವಾಗ ಅದಕ್ಕೆ ಟೈಮ್ ಆಯಿತು ಅಟೆಂಡೆನ್ಸ್ ಕೊಡಲಿಲ್ಲ ವಾಪಸ್ ಬಂದ ಹೇಳಿದ್ರು ನೋಡಿ ಬಿಟ್ಟು ಹೋದಿ ಪೂಜೆ ಅದು ಇಲ್ಲ ಇದು ಇಲ್ಲ ನಿಜ ಬುಕ್ಸ್ವ ನಿಂದು ಎಷ್ಟಿದೆ ಅಷ್ಟು ನಿನಗೆ ಸಿಕ್ಕೇ ಸಿಗ್ತದೆ ನಿಂದಲ್ಲದಿದ್ದರೆ ನಿನಗದು ಸಿಗುವುದಿಲ್ಲ ಇದು ಅನುಭವಿಸಿದ್ಧ ಮಾತು ಯಾವುದು ನಮ್ದೋ ಅದು ಇನ್ನೊಬ್ಬರಿಗೆಲ್ಲ ಎದನ್ಯದೀಯಂ ನೈತನ್ಮದೀಯಂ ಇನ್ನೊಬ್ರದ್ದು ನಮ್ದಾಗ್ಲಿಕ್ಕೆ ಸಾಧ್ಯ ಇಲ್ಲ ನಂದನ್ನು ಇನ್ನೊಬ್ಬರು ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ ನಂದನ್ನು ಕೊಂಡೋದ್ರೋ ಅದು ಅವ್ರದ್ದು ಅರ್ಥ ನಮ್ದು ಅಂತ ಅರ್ಥ ಯಾಕೆಂದ್ರೆ ನಮ್ದು ನಮ್ದೇ ಅದು ನಿಜ ಅಂದರೆ ನಿಜನೇ ಅದು ನಮ್ಮ ಭಾಷೆ ನಿಜ ಅಂತ ಹೇಳ್ತೇವಲ್ಲ ಅದು ನಿಜನೇ ನಿಜ ಅಂದರೆ ತನ್ನದು ಅದು ನಿಜ ಇನ್ನೊಬ್ರದ್ದು ನಿಜ ಅಲ್ಲ ಅದು ಖಂಡಿತ ನಮಗೆ ಸಿಗುವುದಿಲ್ಲ ಅದರಿಂದ ಇನ್ನೊಂದರ ಬಗ್ಗೆ ನೀನು ಬಾಯಿ ಬಿಡಬೇಡ ಆಚಾರ್ಯರು ಸ್ಪಷ್ಟವಾಗಿ ಸುಂದರವಾಗಿ ಹೇಳಿದ್ರು ನಿಜಂ ನಿಯತಂ ಕುರು ಕರ್ಮ ನಿನ್ನ ಪಾಲನಾ ಕರ್ತವ್ಯವನ್ನು ನೀನು ಪ್ರಾಮಾಣಿಕವಾಗಿ ಮಾಡು ನಿಜವೂ ಬುಂಗ್ವ ನಿಂದ ಎಷ್ಟಿದೆ ಅದನ್ನು ತಿನ್ನು ಜಗದು ದರ ಕೊಟ್ಟದನ್ನು ಬುಂಜಿಸು ಹೇಳಿದ್ರು ದಾಸರು ಭಗವಂತ ಎಷ್ಟು ಕೊಟ್ಟ ಅದನ್ನು ಬುಂಜಿಸು ಅಲ್ಲರಿ ಪಕ್ಕದ ಮನೆಯವರಿಗೆ ಇಷ್ಟು ಕೊಟ್ಟಿದ್ದಾರೆ ದೇವರು ನನಗೆ ಇಷ್ಟೇ ಕೊಟ್ಟದ್ದು ಜಗದು ಅಂತ ಹೇಳಿದರು ಎಷ್ಟು ಒಳ್ಳೆಯ ಶಬ್ದ ಅದು ಯಾಕಂದರೆ ತಾಯಿಗೆ ತನ್ನ ಗರ್ಭದಲ್ಲಿ ಬಂದ ಮಕ್ಕಳು ಎಲ್ಲರೂ ಒಂದೇ ತಾಯಿ ಗೊತ್ತು ಈ ಮಗುವಿಗೆ ಈ ಆಹಾರ ಒಳ್ಳದು ಈ ಮಗುವಿಗೆ ಇದೇ ಆಹಾರ ಕೊಡಬೇಕು ಅಂತ ನೋಡುವ ತಾಯಿ ಪಕ್ಷಪಾತ ಮಾಡಿದ ಹಾಗೆ ಖಂಡಿತ ಪಕ್ಷಪಾತ ಇಲ್ಲ ತಾಯಿಗೆ ತನ್ನ ಕರುಳು ಅದು ಅದರಿಂದ ಪಕ್ಷಪಾತ ಮಾಡುವುದಿಲ್ಲ ಯಾರಿಗೆ ಯಾವುದು ಬೇಕೋ ಅದನ್ನು ಅವರಿಗೆ ಕೊಡ್ತಾಳೆ ಜಗದು ದರವ ಜಗತ್ತು ತನ್ನ ಉದರದಲ್ಲಿರುವವ ಅದರಿಂದ ಕೊಟ್ಟದ್ದನ್ನು ತಾಯಿ ಕೊಟ್ಟದ್ದನ್ನು ಮಗು ನಿಶ್ಚಿಂತವಾಗಿ ಹೇಗೆ ತಿಂತದೆ ಭಗವಂತ ಕೊಟ್ಟದ್ದನ್ನು ಅಲ್ಲ ಜಗದು ದರ ಕೊಟ್ಟದ್ದನ್ನು ಅದ್ರ ಬಗ್ಗೆ ನೀರು ಕಾಳಜಿ ಬಯಸ್ಬೇಡ ಆಚೆ ಈಚೆ ನೋಡಬೇಡ ಅಲ್ರಿ ಜಗದುದರ ಕೊಟ್ಟರೆ ನಾನು ಯಾಕೆ ಗುಂಜಿಸಬೇಕು ತಾಯಿ ಪಕ್ಷಪಾತ ಮಾಡೋದಿಲ್ವೋ ಮನೆಯ ಮಗ ಪ್ರೀತಿಯ ಮಗ ಹರಕೆ ಹೇಳಿ ಹುಟ್ಟಿದವ ಅಂತ ಸ್ವಲ್ಪ ಜಾಸ್ತಿಯಿಂದ ಹಾಕೋದಿಲ್ವೋ ಜಗದುದರ ಅಂತ ಹೇಳಬೇಕು ಉದರ ಅಂತಂದ್ರೆ ಅದಕ್ಕೆ ಇನ್ನೊಂದು ಅರ್ಥ ಇದೆ ಅರ ಅಂದ್ರೆ ದೋಷ ಊತು ಅಂದ್ರೆ ಉತ್ಕ್ರಾಂತ ದೋಷರಹಿತ ಅಂತ ಜಗತ್ತಿನಲ್ಲಿ ಉದರ ದೋಷರಹಿತವಾದವ ಅದು ಭಗವಂತ ಒಬ್ಬನೇ ಉದರಂ ಇದು ಶರ್ಕರಾಕ್ಷ ಉಪನಿಷತ್ತಲ್ಲಿದೆ ಭಗವಂತನನ್ನು ಉದರ ಉದರ ಅಂತ ಉಪಾಸನೆ ಮಾಡ್ತಾರೆ ಅವರು ಶರ್ಕರಾಕ್ಷರು ಅಂತ ಶರ್ಕರಾಕ್ಷ ಅಂತಂದ್ರೆ ಶರ್ಕರ ಅಂದ್ರೆ ಸಕ್ಕರೆ ಸಕ್ಕರೆ ಅಕ್ಷ ಕಣ್ಣು ಕಣ್ಣಲ್ಲಿ ಸಕ್ಕರೆ ಉಳ್ಳವನು ಪಾಪ ಋಷಿಗಳಿಗೂ ಶುಗರ್ ಕಾಣಿಸಬೇಕು ಅಂತ ಅರ್ಥ ಮಾಡಬೇಡಿ ಶರ್ಕರಾಕ್ಷ ಅಂತಂದ್ರೆ ಶರ್ಕರ ಅಂತಂದ್ರೆ ಅತ್ಯಂತ ಚಿಕ್ಕ ಚಿಕ್ಕ ಚಿಕ್ಕ ವಸ್ತುಗಳು ಅಲ್ವಾ ಸಕ್ಕರೆ ಶರ್ಕರ ಪುಡಿ ಪುಡಿ ಪುಡಿ ಪುಡಿ ಆದ್ದು ಅದು ಕೂಡ ಅದರಲ್ಲಿ ಅಕ್ಷಿ ಉಳ್ಳವರು ಅಂದ್ರೆ ಸೂಕ್ಷ್ಮ ವಸ್ತುವಿನ ಕಡೆಗೂ ದೃಷ್ಟಿ ಇರುವವರು ಶಾರ್ಕರಾಕ್ಷ ಅಂದರೆ ಸೂಕ್ಷ್ಮ ದೃಷ್ಟಿಯುಳ್ಳವರು ಅಂತ ಅರ್ಥ ಅಂತ ನಮ್ಮ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಉಪನಿಷತ್ತಿನಲ್ಲಿ ಶಾರ್ಕರಾಕ್ಷರು ಅಂದ್ರೆ ಸೂಕ್ಷ್ಮ ಕಣ್ಣಿನವರು ಅತೀಂದ್ರಿಯವನ್ನೂ ಕೂಡ ಕಾಣತಕ್ಕಂತಹ ಕಣ್ಣುಳ್ಳ ಶಾರ್ಕರಾಕ್ಷರು ಅವರು ಹೇಳಿದರು ಉದರ ನೀತಿ ಭಗವಂತನನ್ನು ಉದರಾಂತ ಉಪಾಸನೆ ಮಾಡಬೇಕು ಪ್ರಾಯಶಪಾಪ ಹೊಟ್ಟೆ ಹಸಿವಾಗ್ತಿತ್ತು ಕಾಣಿಸಬೇಕು ಉದರ ಉದರ ಅಂತ ಉಪಾಸನೆ ಮಾಡಿದರು ಸಮಿ ಉದರ ಅಂದ್ರೆ ಹೊಟ್ಟೆಗೆ ಏನಾದರೂ ಹಾಕು ಅಂತ ಹೀಗಲ್ಲ ಅದರದ್ದು ದೇವರು ಉದರ ಉದರ ಅಂದ್ರೆ ಅರೇದ್ಯ ಉತ್ಕ್ರಾಂತ ಉದರಂ ದೋಷದಿಂದ ದಾಟಿ ನಿಂತವ ದೋಷ ರಹಿತನಾದವ ಹೀಗೆ ಉಪಾಸನೆಯ ಮುಖ ಅವರದ್ದು ಭಗವಂತನನ್ನು ಉದರ ಉದರ ದೋಷರಹಿತ ದೋಷರಹಿತ ಅಂತ ಉಪಾಸನೆ ಮಾಡಿ ತನ್ನ ದೃಷ್ಟಿಯಲ್ಲಿದ್ದ ದೋಷವನ್ನು ಕಳಕೊಂಡು ಲಿಂಗ ದೋಷವನ್ನು ಕಳಗೊಂಡು ಲಿಂಗದೇಹ ರೈತರಾಗಿ ಮುಕ್ತರಾದರು ಅಂತ ಉಪನಿಷತ್ತು ಹೇಳತ್ತೆ ಹೇಳುವಾಗ ಉದರ ಅಂತ ಉಪಾಸನೆಯ ಮುಖವನ್ನು ವಿವರಿಸಿದರು ದಾಸರು ಹೇಳಿದರು ಬುಂಜಿಸು ಜಗದುದರ ಕೊಟ್ಟದನ್ನು ಬುಂಜಿಸು ಯಾಕೆ ಜಗತ್ನಲ್ಲಿ ಉದರ ಅವ ಜಗತ್ನಲ್ಲಿ ದೋಷದಿಂದ ರಹಿತನಾದವ ದೋಷ ದೂರನಾದವ ದೋಷ ವಿದೂರನಾದವ ಆದ್ದರಿಂದ ಯಾರ ಬಗ್ಗೂ ಪಕ್ಷಪಾತ ಮಾಡುವವ ಅಲ್ಲವ ನಿಷ್ಪಕ್ಷಪಾತಿಯಾದವ ನಿರ್ದೋಷನಾದವ ಅವನೇನು ಕೊಟ್ಟ ಅದನ್ನು ಬುಂಜಿಸು ನಿಚಿಂತನಾಗಿ ಬುಂಜಿಸು ಆದರೆ ಏನು ಕೊಡಬೇಕೋ ಅಷ್ಟನ್ನು ನಿನಗೆ ಮುಟ್ಟಿಸುತ್ತಾನೆ ಹಾಗೆ ತಿನ್ನು ಜಗದುದರ ಕೊಟ್ಟದನು ಬುಂಜಿಸು ನಿಗಮವೇದ್ಯನ ವೇದ್ಯನ ಅರ್ಚಿಸು ಜಗದುದರನ ಜಗದು ಕೊಟ್ಟದನು ಬುಂಜಿಸು ಅಂದರೆ ಕುರು ಕರ್ಮ ನಿಜಂ ಎಷ್ಟು ಸುಂದರವಾದ ವ್ಯಾಖ್ಯಾನ ಮಾಡಿದ್ದಾರೆ ನಿಜಂ ಬುಂಕ್ಷ ನಿಜ ಅಂದರೆ ನಿನ್ನ ಪಾಲಿನದನ್ನು ಭೋಗಿಸು ಅಂದರೆ ಏನಾಯಿತು ನಿಜಂ ಬುಂಕ್ಷ ಅಂತಂದ್ರೆ ನಿಯತಂ ಕುರು ಅಂತ ಹೇಳಿದರು ನಿಜಂಕ್ವಾ ಅಂತ ಹೇಳಿದಿಯತ್ತ ನಿಯನಿಸಿದ್ದನ್ನು ತಿನ್ ಮಾಡು ಅಂತಂದ್ರೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮಾಡು ಶಾಸ್ತ್ರದಲ್ಲಿ ದೇವರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ದೇವರ ಪೂಜೆ ನೋಡಬೇಕು ಅಂತ ಹೇಳ್ತಾರೆ ದೇವರನ್ನು ಆರಾಧಿಸಬೇಕು ಅಂತ ಹೇಳ್ತೇವೆ ನಾವು ದೇವಸ್ಥಾನ ದೇವರ ಮುಂದೆ ಬರ್ತೇವೆ ದೇವರ ಮುಂದೆ ಕೈಗಟ್ಟಿ ನಿಂತಿರ್ತೇವೆ ಆಗತ್ತಾ ಹಾಗುದಿಲ್ಲ ಶಾಸ್ತ್ರ ಹೇಳಿತು ದೇವರ ಮುಂದೆ ಕೈ ಜೋಡಿಸಿ ನಿಲ್ಲಬೇಕಾದ ದೇವರ ಮುಂದೆ ಬಗ್ಗಿ ಬಾಗಿ ನಿಲ್ಬೇಕಾದ್ದು ಅದು ವಾಯುದೇವರ ರೂಪ ನಾವು ನೋಡಬೇಕು ಯಾವತ್ತು ನೋಡಿದ್ರು ಬಗ್ಗಿ ಯದೀಮ್ ಉಪಕ್ವರತೆ ನಮ್ಮ ದೇವರು ಯಾವತ್ತು ಹನುಮಂತ ದೇವರು ಯಾವತ್ತು ಕೈ ಮುಗಿದುಕೊಂಡು ಬಗ್ಗಿಕೊಂಡಿರ್ತಾರೆ ಅಂತ ಅದು ಹೇಗೆ ಬಗ್ಗಿಕೊಂಡು ಅಂದರೆ ಈಗೆಲ್ಲ ಇಲ್ಲ ನನಗೆ ನಮ್ಮ ಕಾಲದಲ್ಲಿತ್ತು ನಮ್ಮ ಕಾಲದಲ್ಲಿ ಅಂದರೆ ಹಿಂದೆ ಕಾಲದಲ್ಲಿತ್ತು ಅದು ಶಾಲೆಯಲ್ಲಿಲ್ಲ ಇತ್ತು ಅನು ಹಿಂದಿನ ದಿವಸದ ಹೋಮ್ವರ್ಕ್ ಮಾಡಲಿಲ್ಲ ಅಂತಂದ್ರೆ ಪಾಠ ಹೇಳಿಲ್ಲ ಅಂತಂದರೆ ಅನಿ ಶಿಕ್ಷೆ ಏನು ಶಿಕ್ಷೆ ಶಾಲೆಯಿಂದ ಹೊರಗೆ ಹೋಗುವಂತಲ್ಲ ಅದು ಶಿಕ್ಷೆ ಅಲ್ಲ ಮಕ್ಕಳಿಗೆ ಖುಷಿ ಆಗ್ತಿತ್ತು ಹೊರಗೆ ಹೋಗ್ಲಿಕ್ಕೆ ಬಿಟ್ಟರು ಅಂದರೆ ಬಾರಿ ಖುಷಿ ಅಲ್ವಾ ಅರ್ಥ ಕೂತ್ಕೊಳ್ತಾರೆ ಅದಕ್ಕೆ ಹೊರಗೆ ಹೋಗ್ಲಿಕ್ಕಿಲ್ಲ ಅಲ್ಲಿ ಕೂತರೆ ಶಿಕ್ಷೆ ಆಗಲಿಲ್ಲ ಅದಕ್ಕೆ ಏನು ಮಾಡ್ತಿದ್ರು ಒಂದೂವರೆ ಕಾಲಲ್ಲಿ ನಿಲ್ಲಿಸ್ತಿದ್ರು ಒಂದೂವರೆ ಕಾಲಲ್ಲಿ ನಿಲ್ಲಿಸೋದು ಅಂದರೆ ಮೊಣಕಾಲು ಮಡಚಿ ಈಚೆಗೆ ಪೃಷ್ಠ ಭಗ್ಜಿಸಿ ಕೈ ಮುಗಿದು ನಿಲ್ಲಬೇಕು ಅದು ಕಾಲು ಇಲ್ಲಿ ಹಿಡ್ಕೊಳ್ಳುತ್ತೆ ಸೊಂಟ ಇಲ್ಲಿ ಹಿಡ್ಕೊಳ್ಳುತ್ತೆ ಒಳ್ಳೆ ಪನಿಷ್ಮೆಂಟ್ ಇಡೀ ಕ್ಲಾಸ್ ಮುಗಿಯುವ ತನಕ ನಿಲ್ಬೇಕು ಇದು ಶಿಕ್ಷೆ ಅಲ್ಲ ಇದು ಶಿಕ್ಷಣೆ ಭಗವಂತನ ಮುಂದೆ ನಾವು ನಿಲ್ಲುವ ಕ್ರಮ ವಾಯುದೇವರು ಹೇಗೆ ನಿಲ್ತಿದ್ರು ಅಂದ್ರೆ ಯದೀಮ್ ಉಪಾಖರತೆ ಅಂತ ಬಡಿತಾಸಕ್ತ ಹೇಳುತ್ತೆ ಅದು ವಾಯುದೇವರು ಅದು ಕಾಲು ಮಡಚಿ ಸೊಂಟ ಮಡಚಿ ಕೈ ಮುಗಿದು ದೇವರ ಮುಂದೆ ನಿಲ್ಲಿಸುತ್ತಿದ್ರು ನಿಂತ ನಿಲ್ತಿದ್ರಂತೆ ಇದು ಭಗವಂತನ ಮುಂದೆ ನಿಲ್ಲುವ ಕ್ರಮ ಅದು ಕೂತ ಹಾಗೂ ಅಲ್ಲ ನಿಂತ ಹಾಗೂ ಕೆಲವರು ತೀರ್ಥ ತೆಕ್ಕಾರೆ ಅವರ ಕ್ರಮ ಹಾಗೆ ತೀರ್ಥತೆ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಅದು ಕೂತ ಆಗುವಲ್ಲ ನಿಂತ ಹಾಗೆಲ್ಲ ಅರ್ಧ ಕೂತು ನಿಂತು ಎಂತ ಒದ್ದಾಡಿಕೊಂಡು ತೀರ್ಥ ತೆಕ್ಕ ಅಂದರೆ ದೇವರ ಮುಂದೆ ಕೂಡ್ಲೂಬಾರದು ನಿಲ್ಲುವಬಾರದು ಅದು ಮಧ್ಯಮದ ಮಧ್ಯದ ಒಂದು ಅವಸ್ಥೆ ಆಸನ ಅದು ಅದು ವಾಯುದೇವರು ಹಾಗೆ ನಮ್ಮ ಮಠದಲ್ಲಿ ಆಚಾರ್ಯರು ಕೊಟ್ಟ ವಿಗ್ರಹ ಇದೆ ಪ್ರಾಣದೇವರ ಹಾಗೆ ಇದೆ ಯದೀಂ ಉಪಖ್ವರತೆ ಅದು ಕಾಲು ಮಡಚಿ ಮೊಣಕಾಲು ಮಡಚಿ ಸೊಂಟ ಬಗ್ಗಿ ಕೈ ಮುಗಿದು ನಿಂತಿರತಕ್ಕಂಥದ್ದು ಅದು ವೇದದಲ್ಲಿ ಹೇಳಿದ ಕ್ರಮ ಯದೀಂ ಉಪಖ್ವರತೆ ಭಗವಂತನ ಮುಂದೆ ನಾವು ಹೀಗೆ ನಿಲ್ಲಬೇಕು ಅಂತ ಅದನ್ನು ನಿಯತಂ ಕುರು ಕರ್ಮ ನಿಯತ ವೇದದಲ್ಲಿ ಹೇಳಿದ ರೀತಿಯಲ್ಲಿ ಕರ್ಮವನ್ನು ಮಾಡಿತು ಭಗವಂತನ ಮುಂದೆ ಕೈ ಜೋಡಿಸಿ ಎಲ್ಲವನ್ನು ಭಗವಂತನಿಗೆ ಒಪ್ಪಿಸಿ ನೀನು ಆರಾಧನೆ ಮಾಡು ಅದನ್ನು ದಾಸರು ಹೇಳಿದ್ರು ಕೈ ಮುಗಿದು ನಿಗಮ ವೇದ್ಯನ ಅರ್ಚಿಸು ಅಂತ ಹೇಳಿದರು ಆಚಾರ್ಯರು ಹೇಳಿದರುಜಂ ನಿಯತಂ ನಿಜಂ ಬುಂಕ್ಷ ಅಂತ ಹೇಳಿದರು ನಿಯತಂ ಕುರು ವೇದದಲ್ಲಿ ಹೇಳಿದ ಹಾಗೆ ನೀನು ಮಾಡು ನಿಜಂ ನಿಜಂಬುಂಶ ಅಂದ್ರೆ ಯಾವುದು ನಿಜನೋ ಯಾವುದು ನಿಂದೋ ಅದನ್ನು ಬೋಗಿಸು ಅದರ ಅರ್ಥ ಏನು ನಿಂದನ್ನು ಬೋಗಿಸು ಅಂದ್ರೆ ಇನ್ನೊಂದನ್ನು ಅಪೇಕ್ಷೆ ಪಡಬೇಡ ಅದನ್ನೇ ದಾಸರು ಹೇಳಿದರು ನಾಲ್ಕರಲ್ಲಿ ಒಂದು ಪುರುಷಾರ್ಥವ ಬೇಡದೆ ಯಾಕೆ ನಿಜಂ ಬುಂಶ ನಿಂದು ನಿನಗೆ ಸಿಗುತ್ತೆ ಮೋಕ್ಷ ನೀನು ಆನಂದ ರೂಪನಾದವ ನಿನಗೆ ಆನಂದ ಗ್ಯಾರಂಟಿ ನಿನಗೆ ಹಾಗೆ ನೀನು ಯಾಕೆ ಕೇಳಬೇಕು ಕೇಳಿ ಬಾಯಿ ಯಾಕೆ ಹಾಳು ಮಾಡಬೇಕು ನೀನು ಕೇಳದೆ ಹೋದರೂ ಕೊಡ್ತಾರೆ ಅಂತ ಆದ್ರೆ ತಾಯಿ ಹೋಗಿ ನಾವು ಕೇಳಬೇಕಾ ಕೊಡೋಮ್ಮ ಅಂತ ಗೊತ್ತೇ ಕೊಡ್ತಾಳೆ ಯಾರು ಕೊಡುದಿಲ್ಲ ಅಲ್ಲಿ ಅಲ್ಲಿ ಕೇಳಿ ಉಪಯೋಗ ಇಲ್ಲ ನೋಡಿ ಕೊಡುದೇ ಇಲ್ಲ ಕೊಡದಿದ್ದವರತ್ರ ಕೇಳುವುದು ವ್ಯರ್ಥ ಕೊಡುವವರ ಕೇಳುವುದು ವ್ಯರ್ಥ ಕೊಡದಿದ್ದವರ ಹತ್ರ ಕೇಳಿದ್ರೆ ಕೇಳಿ ಬಾಯಿ ಕೊಡುವವರು ಕೇಳದಿದ್ರೂ ಕೊಡ್ತಾರೆ ಯಾಕೆ ಕೇಳಬೇಕು ಬಾಯಿ ಅದಕ್ಕೆ ಆಚಾರ್ಯರು ಹೇಳಿದ್ರು ನಿಜಂ ಬುಂಕ್ಷ ನಿಮ್ದು ಎಷ್ಟು ಅಷ್ಟು ನಿನ್ನ ಹಿರೆಗೆ ಎಷ್ಟು ಹಾಕ್ತಾರೆ ಅಷ್ಟು ತಿನ್ನು ಕೆಲವರದ್ದು ಇನ್ನೂ ಪದ್ಧತಿ ಇದೆ ಅವ್ರದ್ದು ಏನು ಅಂದ್ರೆ ತಿಂತಾರೆ ಹಾಕಲ್ ತಿನ್ನೋದಿಲ್ಲ ಆಯ್ತು ಇವತ್ತು ಇಷ್ಟೇ ನನ್ನ ಪಾಲಿಗೆ ನಿಜ ಬುಂಗ್ವ ಹೌದು ನನ್ನ ಪಾಲಿಗೆ ಇವತ್ತು ಇಷ್ಟೇ ಅದಕ್ಕೆ ದೇವ್ರು ಏನ್ ವ್ಯವಸ್ಥೆ ಮಾಡ್ತಾನೆ ಮಧ್ಯಾಹ್ನ ಕಡಿಮೆ ಆಯ್ತಲ್ಲ ರಾತ್ರಿ ಎರಡು ಸಾವಿರ ಜಾಸ್ತಿ ಆಗ್ತಾರೆ ಅವನಿಗೆ ನಿಜ ಬುಂಗಕ್ಷ ಮತ್ತೆ ಹಾಗೆ ಮಾಡ್ಬೇಕು ನಾನು ಹೇಳಲಿಕ್ಕೆ ಹೊರಟದ್ದಲ್ಲ ನಿಜ್ ಬುಂಕ್ಷ ನಮ್ಗೆ ಎಷ್ಟು ಟ್ರೂ ಅಷ್ಟು ದೇವರು ಹಾಕಿರ್ತಾನೆ ತಲೆದಿತಿ ಮಾಡ್ಬೇಕಾಗಿಲ್ಲ ಅಂತ ಅದನ್ನು ದಾಸರದ ವಿವರಣೆ ಕೊಟ್ಟ ಕ್ರಮ ಬಹಳ ಚೆನ್ನಾಗಿದೆ ನಿಜಂ ಬುಂಕ್ಷ ಅಂದ್ರೆ ನಮಗೆ ಎಷ್ಟು ಸಿಗಬೇಕೋ ಭೋಗ ಅಷ್ಟು ಸಿಕ್ಕಿಯೇ ಸಿಗ್ತದೆ ಆದ್ರಿಂದ ದೇವರ ಮುಂದೆ ದೇವರು ಸಿಕ್ಕಿದಾಗ ದೇವರ ನನಗೆ ಅದು ಕೊಡು ಧರ್ಮ ಕೊಡು ಅರ್ಥ ಕೊಡು ಕಾಮ ಕೊಡು ಮೋಕ್ಷ ಕೊಡು ಧರ್ಮ ಹಾಕು ಭಿಕ್ಷೆ ಹಾಕು ಕಾಲಿಲ್ಲ ಕೈ ಇಲ್ಲ ಅಂತ ದೇವರ ಹತ್ರ ಹೋಗಿ ಹೇಳಬೇಕಾಗಿಲ್ಲ ನಾಲ್ಕು ವಿಧ ಪುರುಷಾರ್ಥಗಳಲ್ಲಿ ಒಂದನು ಬೇಡಲೆ ಯಾಕೆ ಬೇಡಬೇಕು ಯಾಕಂದ್ರೆ ದೇವರು ಕೊಟ್ಟೇ ಕೊಡ್ತಾನೆ ಅಂತ ಆದ್ರೆ ಆ ದೇವರ ಮುಂದೆ ದೇವರ ಗುಣಗಳನ್ನು ಚಿಂತನೆ ಮಾಡು ಇದನ್ನು ಕೇಳಲಿಕ್ಕೆ ಹೋಗಬೇಡ ಯಾಕೆಂದ್ರೆ ಅವನು ದೇವರು ಸಿಕ್ಕಿದಾಗ ದೇವರನ್ನು ನಕಶಿಕಾಂತವಾಗಿ ಚಿಂತನೆ ಮಾಡಬೇಕಾದ್ದು ಆಚಾರ್ಯ ಸ್ತೋತ್ರ ನೀವು ನೋಡಿ ಎಲ್ಲಾದರೂ ಅದು ಕೊಡು ಇದು ಕೊಡು ಅಂತ ಕೇಳ್ತಾರ ವಂದೇ ವಂದ್ಯಂ ಸದಾನಂದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯ ವರದೇಶ ವರಪ್ರದಂ ಇಡೀ ಭಗವಂತನ ಪಾದವನ್ನು ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲಿಸಿದರು ಅವರಿಗೆ ಅಷ್ಟೇ ಕಾಣಿಸಿದ್ದು ಅದೇ ಅದು ಬೇಕು ಇದು ಬೇಕು ಅಂತ ಕಾಣಿಸಲೇ ಇಲ್ಲ ಅದರಲ್ಲಿ ಅಫಲಶ್ರುತಿಯೇ ಇಲ್ಲ ಅದರಲ್ಲಿ ಯಾಕೆಂದ್ರೆ ನಿಜಂ ಬುಂಕ್ಷ ನಾಲ್ಕರಲ್ಲಿ ಯಾವುದನ್ನೂ ಕೇಳಬೇಡ ಕೇಳಿದ್ರೆ ಧರ್ಮ ಕೊಡು ಅಂತ ಕೇಳಿದ ಅರ್ಥ ಕೊಡು ಅಂತ ಕೇಳಿದ ಅರ್ಥ ಕೊಟ್ರೆ ಅನರ್ಥ ಆಗುದೇ ಜಾಸ್ತಿ ನಮಗೆ ಅರ್ಥ ಕೊಟ್ಟು ಏನು ಉಪಯೋಗ ಕೇಳಬೇಡ ಅಂತ ಹೇಳಿದ್ರು ಧರ್ಮ ಕೊಟ್ಟ ಅನ್ಕೊಳ್ಳಿ ಧರ್ಮದ ಫಲ ಅನುಭವಿಸದ ಅಂತ ಇಟ್ಟುಕೊಳ್ಳಿ ಅಧರ್ಮ ಮಾಡಲಿಕ್ಕೆ ವಿನಿಯೋಗ ಮಾಡ್ತಾನೆ ಆದ್ರಿಂದ ನಿಜಂ ಬುಂಗ್ವ ಎಷ್ಟು ನಮ್ಮ ಪಾಲನದ್ದು ಅಷ್ಟು ಸಿಕ್ಕೇ ಸಿಗ್ತದೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ ನಿಜಂ ಬುಂಕ್ಷ ನಿಯತಂ ಕುರು ನಿಜ ಬುಂಕ್ಷ ನಾಲ್ಕು ವಿಧ ಪುರುಷಾರ್ಥಗಳಲ್ಲಿ ಒಂದನ್ನು ಬೇಡದೆಲೆ ಜಗದುದರ ಕೊಟ್ಟದನು ತಾನು ಬುಂಜಿಸಿ ಜಗದುದರ ಏನು ಕೊಟ್ಟ ಅದನ್ನು ಬುಂಜಿಸು ನಿಜಕ್ಷ ಆಚಾರ ಮುಂದುವರೆಸಿ ಹೇಳಿದರು ಹರಿಪಾದ ವಿನಮ್ರ ಧಿಯಾ ಹರಿಪಾದ ವಿನಮ್ರ ಧಿಯಾ ಸತತಂ ಧಾತಕ್ಕೆ ಒಳ್ಳೆಯ ಕೊಟ್ಟರು ಅಡಿಗಡಿಗೆ ಭಗವಧೀನವೆಂದು ನೆನಪು ಅಡಿಗಡಿಗೆ ಅಂತ ಅಡಿಗಡಿಗೆ ಅಂತಂದ್ರೆ ಭಗವಂತನ ಅಡಿಗೆ ಅಡಿಗೆ ಪ್ರತಿಯೊಂದು ಭಗವಂತನ ಪಾದದಲ್ಲಿಯೂ ಕೂಡ ನೆನವುತಾ ಇರು ಭಗವಂತನ ಅನಂತಾನಂತಾನಂತ ರೂಪಗಳಿವೆ ಅಲ್ಲಿ ಹೇಗೆ ಚಿಂತನೆ ಮಾಡಬೇಕು ಹರಿಪಾದ ವಿನಮ್ರ ಭಗವಂತನ ಪಾದದಲ್ಲಿ ವಿನಮ್ರನಾಗಿ ವಿನಮ್ರವಾದ ಮನಸ್ಸುಳ್ಳವನಾಗಿ ಭಗವಂತನನ್ನು ಚಿಂತನೆ ಮಾಡು ಹರಿಪಾದ ವಿನಮ್ರ ದಿಯಾ ಹರಿರೇವ ಪರಹ ಹರಿರೇವ ಗುರುಹು ನಮಗೆ ತಿದ್ದಿದ್ದು ಆಚಾರ್ಯರು ಎಷ್ಟು ಚೆನ್ನಾಗಿ ತಿಂತಾರೆ ನಮ್ಮನ್ನು ನಮ್ಮ ದೃಷ್ಟಿಯಲ್ಲಿ ಯಾವುದೆಲ್ಲ ಪರ ಕೆಲವರಿಗೆ ಮಗನೇ ಪರ ಕೆಲವರಿಗೆ ಮಡದಿಯೇ ಪರ ಸೇರಿಸಿಕೊಳ್ಬೇಕು ಕೆಲವರಿಗೆ ಗಂಡನೇ ಪರ ಕೆಲವರಿಗೆ ಅಲ್ಲ ತಪ್ಪಲ್ಲ ಅದೆಲ್ಲ ಅದರಲ್ಲಿ ಪ್ರಾಣವೇ ಪರ ಇಂದ್ರಿಯವೇ ಪರ ತಾನೇ ಪರ ಅಂತ ಇರ್ತದೆ ಅದನ್ನು ತಿದ್ದಿಕೊಳ್ಳಬೇಕು ಅದಕ್ಕೆ ಆಚಾರ್ಯರು ಹೇಳಿದ್ರು ವ್ಯಾಖ್ಯಾನ ಹರಿರೇವ ಪರ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ ತಂದೆ ತಾಯಿ ಗುರುವಿನ ಒಳಗೆ ಇರುವವ ಭಗವಂತ ಅವನೇ ಸರ್ವೋತ್ತಮನಾದವ ಹೀಗೆ ಚಿಂತನೆ ಮಾಡಬೇಕಾದ್ದು ಇದನ್ನು ಆಚಾರ್ಯರು ಹೇಳಿದ ಕ್ರಮ ಮಗ ಮಡದಿ ಇಂದ್ರಿಯ ಆತ್ಮ ಎಲ್ಲವೂ ಕೂಡ ಭಗವಂತನ ಅಧೀನ ಈ ಉಪನಿಷತ್ತಿಗೊಂದು ಒಳ್ಳೆಯ ವ್ಯಾಖ್ಯಾನ ಕೊಟ್ಟಿರುತ್ತೆ ಆಚಾರ್ಯರ ಅಲ್ಲಿ ಹರಿರೇವ ಗುರುಹು ಅಂತ ಆಚಾರ್ಯರು ಹೇಳಿದರು ಮಧ್ವಾಚಾರ್ಯರಿಗೆ ಹರಿರೇವ ಗುರುಹು ಸರಿ ಯಾಕಂದರೆ ವೆದಿವ್ಯಾಸ್ತೇವರೇ ಪಾಠ ಹೇಳಿತ್ತು ಅವರು ಬದರಿಕಾಶ್ರಮಕ್ಕೆ ಹೋದಾಗ ವಿಧಿವ್ಯಾಸ್ತೇವರು ಮಧ್ವಾಚಾರ್ಯರಿಗೆ ಪಾಠ ಹೇಳಿದರು ಅಲ್ಲ ಪಾಠ ಹೇಳಿದ್ರು ಅಂತ ಆದಾಗ ನಮಗೆ ಸಮಸ್ಯೆ ಪ್ರಾರಂಭ ಆಯಿತು ಓ ಮಧ್ವಾಚಾರ್ಯರಿಗೆ ಗೊತ್ತಿರದಿದ್ದ ಅಂಶ ಗೊತ್ತಿತ್ತು ಅದನ್ನು ವಿಧಿವ್ಯಾಸ್ತೇವರ್ತರ ಹೋಗಿ ಪಾಠ ಕರೀತರು ವಿಧಿವ್ಯಾಸದೇವರು ಹೇಳಿಕೊಟ್ಟರು ಓ ಅವರಿಗೂ ಅಜ್ಞಾನ ಉಂಟಾ ಅಂತ ನಾವು ಮೂಗು ಸಂದರ್ಭ ಇಲ್ಲ ಯಾಕೆಂದರೆ ಅದನ್ನು ಒಳ್ಳೆಯ ದೃಷ್ಟಾಂತ ಕೊಟ್ಟು ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ಪುರೇವ ಪೂರಿತಮ ಪೂರ ಎನ್ನೋ ಪುರೇವ ಪೂರಿತಂಥ ಒಂದು ಸಮುದ್ರ ಇದೆ ಆ ಸಮುದ್ರದ ಈ ನದಿಗಳು ಹೋಯ್ತಂತೆ ಈ ದ್ವಾರಕಕ್ಕೆ ಹೋದರೆ ಅಲ್ಲಿ ಪಶ್ಚಿಮ ಸಮುದ್ರ ಇದೆ ದೊಡ್ಡ ಕಡಲ್ ಅಪರಂಪಾರ ಸಾಗರ ಇದೆ ಅಲ್ಲಿಗೆ ಗೋಮತಿ ನದಿ ಬರ್ತದೆ ಬುಸ್ ಬುಸ್ ಬುಸ್ ಅಂತ ಗೋಮತಿ ನದಿ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಅಹಂ ಅಂತೆ ಕೇಳಿದ್ರಂತೆ ಗೋಮತಿ ಹತ್ರ ಅಮ್ಮ ನೀನು ಎಲ್ಲಿ ಹೋಗ್ತಾ ಇದ್ದೀನಿ ನಾನು ಸಮುದ್ರಕ್ಕೆ ಯಾಕೆ ಸಮುದ್ರದಲ್ಲಿ ನೀರು ಖಾಲಿ ಆಗಿದೆ ಕಡಿಮೆ ಆಗಿದೆ ಅದಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತ ಎಲ್ಲ ನೆಗಾಡಿದ್ರಂತೆ ಏನು ಸಮುದ್ರದಲ್ಲಿ ನೀರು ಖಾಲಿ ಆದ್ದಕ್ಕೆ ನೀನು ಹೋಗ್ಬೇಕಾ ಹೋಗ್ಬೇಕಷ್ಟೇ ಯಾಕೆ ಹೋಗುವುದು ಗೊತ್ತೋ ಬೇರೆ ಜಾಗ ಇಲ್ಲ ಗೋಮತಿ ಅದಕ್ಕೆ ಹೋಗುವುದಷ್ಟೇ ಒಳಗಿಟ್ಕೊಳ್ಳಿಕ್ಕಾಗುದಿಲ್ಲ ಅದಕ್ಕೆ ಎಲ್ಲಿಯಾದ್ರೂ ಬಿಡ್ಬೇಕು ಅದಕ್ಕೆ ಸಮುದ್ರಕ್ಕೆ ಹೋಗುವುದಷ್ಟೇ ಹೊರತು ಸಮುದ್ರ ತುಂಬಿಸ್ಲಿಕ್ಕೋಸ್ಕರ ಗೋಮತಿ ಹೋಗುವುದಲ್ಲ ಯಾಕೆಂದ್ರೆ ಸಮುದ್ರ ಅದು ಯಾವತ್ತೂ ಪೂರ್ಣವಾದ್ದು ಸಮುದ್ರವನ್ನು ಪೂರ್ಣಗೊಳಿಸಲಿಕ್ಕೆ ಯಾವ ನದಿಗೂ ಶಕ್ತಿ ಇಲ್ಲ ನದಿ ಬಂದರೂ ಅಷ್ಟೇ ನದಿ ಬಾರದಿದ್ರೂ ಅಷ್ಟೇ ಸಮುದ್ರ ಯಾವತ್ತೂ ಪೂರ್ಣವಾಗಿರತಕ್ಕಂಥದ್ದು ಸಮುದ್ರ ಪೂರ್ಣ ಆದರೆ ನದಿ ನೀರು ಬಂತು ಅಂತ ಉಪೇಕ್ಷೆ ಮಾಡುವುದಿಲ್ಲ ಅಂತೆ ದೊಡ್ಡವರ ಧರ್ಮ ಹಾಗೆರಿ ಅವರು ಪೂರ್ಣರಾಗಿರ್ತಾರೆ ಆದರೆ ಯಾರು ಕೊಟ್ಟದ್ದನ್ನು ಉಪೇಕ್ಷೆ ಮಾಡುವುದಿಲ್ಲ ಯಾರು ಕೊಡ್ತಾರೆ ಅಂತ ಬಾಯಿ ಬಿಡುವುದೂ ಕೊಟ್ರೆ ಬಿಡುವುದಿಲ್ಲ ಆದರೆ ಕೊಡಲಿಲ್ಲ ಅಂತ ಬೇಜಾರ ಇಲ್ಲ ಇದು ದೊಡ್ಡತ್ತಿಕೆಯ ಲಕ್ಷಣ ಸಮುದ್ರದ ಧರ್ಮ ಹಾಗೆ ಅಂತೆ ಸಮುದ್ರಕ್ಕೆ ನೀರು ಬಂತು ತಗೊಂಡಿತು ನೀರು ಬರಲಿಲ್ಲ ಬೇಸಿಗೆಯಲ್ಲಿ ಬೇಜಾರ ಇಲ್ಲ ಅದಕ್ಕೆ ಬಂದರೂ ಬೇಜಾರ ಇಲ್ಲ ಬಾರದಿದ್ರೂ ಬೇಜಾರ ಇಲ್ಲ ಇದು ದೊಡ್ಡವರ ಲಕ್ಷಣ ಸಮುದ್ರಕ್ಕೆ ಬರ್ತಲೇ ಇದೆ ಬಾರದನೂ ಇರಬಹುದು ಸಮುದ್ರ ಯಾವತ್ತೂ ಪೂರ್ಣವದ್ದು ಇದು ಸಮುದ್ರ ಅದಕ್ಕೆ ಹೆಸರೆ ಸಮುದ್ರೇಕ ಸಮುದ್ರ ಅದು ಬಾರಿ ಉದ್ರಿಕ್ತ ಆದ್ದರಿಂದ ಸಮುದ್ರ ಅಂತ ಕರೀತಾರೆ ಈ ದೃಷ್ಟಾಂತವನ್ನು ಆಚಾರ್ಯರಿಗೆ ನಾರಾಯಣ ಪಂಡಿತ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು ವಿದ್ಯಾಸದೇವರ ಪಾಠ ಕೇಳಿದ್ರು ಏನು ಪಾಠ ಕೇಳಿದ್ರು ಮಹಾಭಾರತ ಕೇಳಿದ್ರು ಋಗ್ವೇದಾದಿಗಳು ಕೇಳಿದ್ರು ಆದ್ರೆ ಮಧ್ವಾಚಾರ್ಯರಿಗೆ ಗೊತ್ತಿಲ್ವೋ ಗೊತ್ತಿತ್ತು ಮತ್ತೇನು ಹೇಳಿದ್ರು ಆದ್ರೂ ಕೇಳಿದ್ರು ಗೊತ್ತಿದ್ರು ಕೇಳಿದ್ರು ಅಂತ ಅದೆಂತದು ಸಮುದ್ರದಲ್ಲಿ ನೀರು ಇದ್ರೂ ನೀರು ಬಂತು ಅದೆಂತದು ಹಾಗೆ ಸಮುದ್ರದಲ್ಲಿ ನೀರು ಮೊದಲೇ ಇತ್ತು ಆದರೆ ನದಿ ಮತ್ತೆ ಸೇರಿತ್ತು ನಮ್ಮ ಟ್ಯಾಂಕ್ ಇದೆ ನೀರು ತುಂಬಿತು ಮತ್ತೆ ಟ್ಯಾಂಕ್ ಹಾಕಿದರೆ ನಮ್ಮ ಮನೆಗೆ ನಮ್ಮ ಓಣಿಗೆ ನಮ್ಮ ತಲೆಗೆ ಎಲ್ಲ ಮಹಾಭಿಷೇಕ ಸಮುದ್ರದಲ್ಲಿ ಹಾಗಿಲ್ಲ ಅದು ತುಂಬಿಕೊಂಡುಂಟು ನದಿಯ ನೀರು ಬಂತು ಸಮುದ್ರ ಮೇಲೆ ಬಂತು ಇಲ್ಲ ಹಾಗಾಗುವುದಿಲ್ಲ ಸಮುದ್ರ ಹಾಗೇನೇ ಇರ್ತದೆ ನಮ್ಮ ಆಚಾರ್ಯರಿಗೆ ಜ್ಞಾನ ಇತ್ತು ಪೂರ್ಣವಾದ ಜ್ಞಾನ ಇತ್ತು ಅವರು ಸರ್ವಜ್ಞರು ವೆಧಿವ್ಯಾಸದೇವರು ಪಾಠ ಹೇಳಿದರು ಆಚಾರ್ಯರು ಕೇಳಿದರು ಪಾಠ ಏನು ಕೇಳಿದರು ಪುರಏವ ಪೂರಿತಂ ಅಪೂರಯತು ಮೊದಲೇ ಪೂರ್ಣವಾದ್ದನ್ನು ಇನ್ನಷ್ಟು ಪೂರ್ಣಗೊಳಿಸಿದರು ಸಮುದ್ರ ಪೂರ್ಣವಾದ್ದನ್ನು ನದಿ ಹೇಗೆ ಪೂರ್ಣಗೊಳಿಸಿತೋ ವ್ಯಾಸರ ಜ್ಞಾನ ಪೂರ್ಣರಾದ ಆಚಾರ್ಯರನ್ನು ಇನ್ನಷ್ಟು ಪೂರ್ಣಗೊಳಿಸಿತು ಹೀಗೆ ಆಚಾರ್ಯರಿಗೆ ವೆದುವ್ಯಾಸದೇವರು ಅಲ್ಲಿ ಪಾಠ ಹೇಳಿ ಪ್ರವಚನ ಮಾಡಿ ಆಚಾರ್ಯರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟರು ಅಂತ ಮಧ್ಯವಿಜಯದಲ್ಲಿ ಈ ವಿಷಯವನ್ನು ವಿವರಿಸಿದ್ದಾರೆ ಅಲ್ಲಿ ಅಂದರೆ ವಿದಿವ್ಯಾಸದೇವರು ಭದ್ರಿಕಾಶ್ರಮದಲ್ಲಿ ಎಲ್ಲ ಋಷಿಮುನಿಗಳಿಗೆ ಪಾಠ ಹೇಳಿದ್ದಾರೆ ಎಲ್ಲ ಋಷಿಮುನಿಗಳಿಗೆ ಪಾಠ ಹೇಳಿದಾಗ ಮಧ್ವರು ಹೋದಾಗ ಮಧ್ವರಿಗೂ ಕೂಡ ಎಲ್ಲ ಮಹಿಮೆಗಳನ್ನು ಅಂದರೆ ಈ ಶಾಸ್ತ್ರದಲ್ಲಿ ಎರಡು ಮುಖ ಪರೋಕ್ಷ ಅಪರೋಕ್ಷ ಅಂತ ವೇದದಲ್ಲಿ ಹೇಳಿದ್ದು ವೇದದಲ್ಲಿ ಹೇಳದೇ ಇರತಕ್ಕಂಥದ್ದು ಅಂತ ಎರಡು ಅಂಶಗಳಿವೆ ಅದರಲ್ಲಿ ವೇದದಲ್ಲಿ ಯಾವುದನ್ನು ಹೇಳಿದ್ದಾರೆ ಅದನ್ನು ಆಚಾರ್ಯರು ತಿಳ್ಕೊಂಡಿದ್ದಾರೆ ಆಲೋಚನೆ ಸರ್ವ ಜ್ಞಾನಂ ಆಲೋಚನೆ ಮಾಡಿದರೆ ಎಲ್ಲ ವಸ್ತುವಿನ ಜ್ಞಾನ ಅದು ರುಜಿಯೋಗಿಗಳಿಗೆ ರುಜಿಯೋಗಿಗಳು ಅಂದರೆ ಆಚಾರ್ಯರಿಗಿದೆ ಅನಾಲೋಚನೆ ಆಲೋಚನೆ ಮಾಡದಿದ್ದಾಗ ಲಕ್ಷ್ಮೀ ದೇವಿಯರಿಗೂ ಸರ್ವವಿಷಯಕ ಜ್ಞಾನ ಶಾಸ್ತ್ರದಲ್ಲಿ ಹೇಳಿದ್ದೆ ಆಚಾರ್ಯರಿಗೆ ಶಾಸ್ತ್ರದಲ್ಲಿ ಹೇಳಿದ ಜ್ಞಾನ ಇದೆ ಆದರೆ ಭಗವಂತನಿಗೆ ಅನಂತ ಗುಣಗಳಿವೆ ಅದರ ಪರಿಚಯ ಆಗುವಂತಹದ್ದು ಅದರ ಪರಿಚಯ ಆಗಬೇಕಾಗಿದ್ರೆ ಆವಾಗ ವಿಧಿವ್ಯಾಸ್ತೆಯವರಿಂದ ಪಾಠ ಪ್ರವಚನ ಅದನ್ನೆಲ್ಲ ಅವರು ಸಂಪಾದನೆ ಮಾಡಬೇಕಾಗ್ತದೆ ಹಾಗಾಗಿ ಆಚಾರ್ಯ ಮಧ್ವರು ವ್ಯಾಸರತ್ರ ಹೋದರು ವ್ಯಾಸರತ್ರ ಶಿಷ್ಯತ್ವವನ್ನು ವಹಿಸಿದರು ಪಾಠ ಕೇಳಿದ್ರು ಪಾಠ ಕೇಳಿಕೊಂಡು ಬಂದರು ಆಗ ಆಚಾರ್ಯರಿಗೆ ಗುರುಗಳು ಯಾರು ಅಂತ ಪ್ರಶ್ನೆ ಮಾಡಿದರೆ ಹರಿರೇವ ಗುರು ಹೌದು ಆಚಾರ್ಯರಿಗೆ ಭಗವಂತನೇ ಗುರು ಆಚಾರ್ಯರಿಗೆ ಅಪ್ಪ ಯಾರು ಅಮ್ಮ ಯಾರು ಅಂತಂದ್ರೆ ಅದು ಭಗವಂತನಿಂದಲೇ ವಾಯುದೇವರ ಅವತಾರ ಭಗವಂತನಿಂದಲೇ ಎಲ್ಲ ಅದ್ದು ಅದರಿಂದ ಭಗವಂತನೇ ಗುರು ಭಗವಂತನೇ ಪಿತೃ ಭಗವಂತನೇ ಮಾತೃ ಭಗವಂತನೇ ಗತಿ ನಮಗ ಹಾಗಲ್ಲವಾ ನಮಗಾಗುವಾಗ ಇನ್ನೊಂದು ಮಾಧ್ಯಮ ಬೇಕು ನಮಗೆ ನಮ್ಮ ಗುರುಗಳ ಒಳಗೆ ಕೂತ ಮಧ್ವಾಚಾರ್ಯರ ಒಳಗೆ ಕೂತ ಭಗವಂತ ಗುರು ಸಾಕ್ಷಾತ್ ಭಗವಂತ ಗುರು ಅಲ್ಲ ಪರಂಪರೆಯ ನಮ್ಮ ಗುರುಗಳು ಆ ಗುರುಗಳ ಒಳಗೆ ವಾಯುದೇವರಿದ್ದಾರೆ ವಾಯುದೇವರ ಒಳಗೆ ಭಗವಂತ ಇದ್ದಾನೆ ಹೀಗೆ ಮುಂದೆ ದಾಸರು ಹೇಳುತ್ತಾರೆ ಅದನ್ನು ಗೋಲಕ ಚಿಂತನೆ ಬಂದಾಗ ಹೇಳ್ತೇನೆ ಇದರಲ್ಲಿ ಮುಂದೆ ಇದೆ ಹೀಗೆ ನಾವು ಚಿಂತನೆ ಮಾಡಬೇಕಾದಿದೆ ನಮ್ಮ ಚಿಂತನೆಯಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ವ್ಯವಧಾನಗಳು ನಮಗಿದೆ ಅದಕ್ಕೆ ದಾಸರು ಅದನ್ನು ಒಳ್ಳೆಯ ಸುಂದರವಾಗಿ ವಿಶ್ಲೇಷಣೆ ಮಾಡಿದರು ಅಂದ್ರೆ ಗುರುಗಳು ಅಂತ ಚಿಂತನೆ ಮಾಡುದು ಭಗವಂತನನ್ನಲ್ಲ ಗುರುಗಳು ಭಗವಂತನ ಅಧೀನ ತಂದೆ ತಾಯಿಗಳು ಭಗವಂತನ ಅಧೀನ ಮಗ ಭಗವಂತನ ಅಧೀನ ಮಡದಿ ಭಗವದ್ ಅಧೀನ ಹೀಗೆ ನಾವು ಚಿಂತನೆ ಮಾಡಬೇಕಾದ ಪ್ರಾಣ ಇಂದ್ರಿಯಗಳು ಎಲ್ಲ ಭಗವದ್ ಅಧೀನ ಹೀಗೆ ಭಗವಂತ ಅದರ ಒಳಗೆ ನಿಂತು ನಿಯಂತ್ರಣ ಮಾಡುವವ ಅಂತ ನಾವು ಚಿಂತನೆ ಮಾಡಬೇಕಾದ್ ಒಂದು ಗಾಡಿ ರಸ್ತೆಯಲ್ಲಿ ಹೋಗ್ತಾ ಇದೆ ಮಗು ಮನೆಯೊಳಗೆ ಕುಡಿಕಿದೆ ಮಗು ಹೇಳುತ್ತೆ ಅಪ್ಪನ ಹತ್ರ ನೋಡು ಗಾಡಿ ಎಷ್ಟು ವೇಗವಾಗಿ ಓಡ್ತಾ ಇದೆ ಹೌದಮ್ಮ ಡ್ರೈವರ್ ಚೆನ್ನಾಗಿದ್ದಾನೆ ಅಂತ ಅಪ್ಪ ಹೇಳ್ತಾನೆ ಏ ನಿ ತಲೆ ಕೆಟ್ಟಿದೆ ಅಪ್ಪ ಎಲ್ಲಿ ಡ್ರೈವರ್ ಎಲ್ಲಿದ್ದಾನೆ ತನ್ನಷ್ಟಕ್ಕೆ ಗಾಡಿ ಓಡ್ತಾ ಇದೆ ಅಂತ ಅದಕ್ಕೆ ಅಪ್ಪ ಹೇಳ್ತಾನೆ ಇಲ್ಲಮ್ಮ ಡ್ರೈವರ್ ಒಳಗಿದ್ದಾನೆ ಅಂತ ಏ ಡ್ರೈವರ್ ನಾನು ಕಾಣಿಸುದಿಲ್ಲ ಇಲ್ಲ ಆದ್ರೆ ಡ್ರೈವರ್ ಇದ್ದೇ ಇರ್ತಾನೆ ಇಲ್ಲದೆ ಗಾಡಿ ಅಷ್ಟು ವೇಗವಾಗಿ ಓಡಲಿಕ್ಕೆ ಸಾಧ್ಯ ಇಲ್ಲ ನಮ್ದು ಗಾಡಿಯೋ ಅದಕ್ಕಿಂತ ವೇಗವಾಗಿ ಓಡ್ತಾ ಇದೆ ಇಲ್ಲಿ ಕೂತಿರ್ತೇವೆ ಎಷ್ಟು ದೂರ ಹೋಗಿ ಎಷ್ಟು ಸುತ್ತು ಗರ ಗರ ಗರ ಇದ್ದ ಬೀದಿ ಓಣಿ ತಿರುಗಾಡಿ ಬಂದು ಇಲ್ಲಿ ಕೂತ್ಕೊಂಡಿತ್ತು ಯಾರು ಡ್ರೈವ್ ಮಾಡಿದ್ರು ನಾನೋ ಅಲ್ಲ ನನಗೆ ನಾನು ಪ್ರವಚನಕ್ಕೆ ಬಂದು ಕೂತವ ನಾನು ಡ್ರೈವ್ ಮಾಡಿದ್ದಲ್ಲ ಮತ್ತಾರು ನನ್ನನ್ನು ಕೂತ್ಕೊಳ್ಳಿಸಿ ಕರ್ಕೊಂಡು ಹೋಯಿತು ಯಾರು ಕರ್ಕೊಂಡು ಹೋದ್ರು ಯಾರೋ ಒಬ್ಬ ಇದ್ದಾನೆ ಅಲ್ಲಿ ಹೇಗೆ ಮಗುವಿನ ದೃಷ್ಟಿಯಲ್ಲಿ ಆ ಡ್ರೈವರ್ ಕಾಣಿಸುವುದಿಲ್ಲ ತನ್ನಷ್ಟಕ್ಕೆ ಗಾಡಿ ಓಡ್ತಾ ನಮ್ಮ ದೃಷ್ಟಿಯಲ್ಲಿಯೂ ಅಷ್ಟೇ ನಾವು ಗಾಡಿಯಲ್ಲಿ ಕೂತು ಪ್ರಯಾಣ ಮಾಡುವವರಷ್ಟೇ ನಮ್ಮನ್ನು ಹೇಳ್ಕೊಂಡು ಹೋಗಿದೆ ಈ ಗಾಡಿ ಆದರೆ ಡ್ರೈವರ್ ಒಬ್ಬ ಇದ್ದಾನೆ ಅವನ ಅಧೀನ ಇದು ಅದು ಅಷ್ಟು ನಾವು ಚಿಂತನೆ ಮಾಡಬೇಕಾದ್ದು ಯಾಕೆಂದರೆ ನಾವು ಹೋಗಲಿಕ್ಕೆ ಬಂದವರಲ್ಲ ಇದು ಕೂಡ್ಲಿಕ್ಕೆ ಬಂದವರು ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ನಾವೇನು ಮಾಡಿದ್ರಿ ಭಗವದ್ ಎಂದಡಿಗಡಿಗೆ ಚಿಂತಿಸುದೇ ಇದು ಪತ್ ಇದು ಅಂತ ಹೇಳ್ತಾರೆ ಅಡಿಗಡಿಗೆ ಅಂದ್ರೆ ಕ್ಷಣ ಕ್ಷಣಕ್ಕೂ ಅಡಿಗಡಿಗೆ ಅಂದರೆ ಅದರ ಅರ್ಥ ಕ್ಷಣ ಕ್ಷಣಕ್ಕೂ ಹೆಜ್ಜೆ ಹೆಜ್ಜೆಗೂ ಭಗವಂತನ ಅಡಿಗೆ ಭಗವಂತನ ಅಧೀನ ಅಂತ ಚಿಂತನೆ ಮಾಡುವುದು ಇದು ಹಗಲ ನಂದಾದೀಪ ಹಗಲಿನ ನಂದಾದೀಪ ಅಂದ್ರೆ ಹಗಲಿನ ಹಾಗೆ ಪ್ರದಯ ಕಾಲದಲ್ಲಿಯೂ ಎಚ್ಚರವಾಗಿರ್ತಕ್ಕ ಆನಂದಮಯರಾದ ದೀಪ ಸರ್ವಮೂಲ ದೀಪವನ್ನು ಕೊಟ್ಟ ಆಚಾರ್ಯರು ಅಂದದಿ ಅವರು ಹೇಳಿದ ರೀತಿಯಲ್ಲಿ ಹೀಗೆ ನಿಗಮ ವೇದ್ಯನ ನಿಯತಂ ಕರ್ಮಕರು ವೇದ್ಯನ ಅರ್ಚಿಸಿ ಕೈ ಮುಗಿದು ಕೈ ಮುಗಿದು ಅಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪೂಜೆ ಮಾಡಿ ಅದು ಭಕ್ತಿಯ ಮುದ್ರದ್ದೇ ಮತ್ತೊಂದು ಮುಖ ನಾಲ್ಕರಲ್ಲಿ ಒಂದು ಪುರುಷಾರ್ಥವ ಬೇಡದೆ ಭಕ್ತಿ ಅಂದರೆ ಹಾಗೆ ನಾವು ಏನಾದರೂ ಬೇಡಿದೆವು ಅಂತಂದ್ರೆ ಭಕ್ತಿಗೆ ಅರ್ಥವೇ ಇಲ್ಲ ಅದರಲ್ಲಿ ಪ್ರೀತಿ ಅಂದರೆ ಅದರ ಅರ್ಥ ಅದರಲ್ಲಿ ತ್ಯಾಗ ಇರಬೇಕು ತ್ಯಾಗ ಇಲ್ಲದೆ ಪ್ರೀತಿಗೆ ಅರ್ಥ ಇಲ್ಲ ಅದು ಹಾಗೆ ನಾಲ್ಕರಲ್ಲಿ ಒಂದು ಬೇಡಿದೆವೋ ಪ್ರೀತಿಗೆ ಅರ್ಥ ಇಲ್ಲ ಏನು ಬೇಡ ಅಂತ ಹೇಳ್ತೇವೋ ಅದಕ್ಕೆ ಆ ಪ್ರೀತಿ ಆ ಭಕ್ತಿಗೆ ಔಚಿತ್ಯ ಇರತಕ್ಕಂಥದ್ದು ನಾಲ್ಕು ವಿಧ ಪುರುಷಾರ್ಥದಳು ಒಂದನ್ನು ಬಯಸದೆ ಜಗದು ದರ ಕೊಟ್ಟದನ್ನು ನಮಗೆ ಕೊಡ್ಲಿಕ್ಕೆ ಬೇಕಾದಷ್ಟು ಉಂಟ್ರಿ ಜಗದು ದರ ಇಡೀ ಬ್ರಹ್ಮಾಂಡವ ಒಟ್ಟೆ ಗುಂಪು ಎಂತ ಬೇಕೇನೆ ತೆಕೋ ತೆಕೋ ಅಂತ ಕೊಡ್ಲಿಕ್ಕಾಗತ್ತೆ ನರಾಮರಾಜ್ಯ ಸುರಭಂಚ ಕಿಂಚಿತ್ ಅಂತ ಹನುಮಂತ ದೇವರ ಬಗ್ಗೆ ಒಂದು ಮಾತು ಹೇಳ್ತಾರೆ ರಾಮಾಯಣದಲ್ಲಿ ಮದ್ವಿಜೇಯದಲ್ಲಿ ಕಾರ್ಯ ನಾರಾಯಣ ಪಡೆದರು ಈ ಮಾತನ್ನು ಹೇಳಿದ್ದಾರೆ ಅದು ಎಲ್ರಿಗೂ ಸನ್ಮಾನ ನಡೆಯುತ್ತಂತೆ ರಾಮಪಟ್ಟಾಭಿಷೇಕ ಕಾಲದಲ್ಲಿ ಎಲ್ರಿಗೂ ಸನ್ಮಾನ ಎಲ್ರಿಗೂ ಆಯಿತು ಸನ್ಮಾನ ಆಯಿತು ನಮ್ಮ ಹನುಮಪ್ಪ ಎಲ್ಲಿಯೋ ದೂರದಲ್ಲಿ ಓಡಿ ಹೋಗಿ ಕೂತಿದ್ದಂತೆ ದೂರದಲ್ಲಿ ಕೈ ಮುಗಿದುಕೊಂಡು ಎಲ್ಲಿಯೋ ರಾಮದೇವರು ಕರೀತಾರೋದು ಭಯ ನಮಗೆ ಖುಷಿ ಸನ್ಮಾನ ಅಂದರೆ ಅವನಿಗೆ ಭಯ ದೂರದಲ್ಲಿ ಹೋಗಿ ಕೂತಿದ್ದಾನೆ ಅಂತೆ ಆಯಿತು ಕೊನೆಗೆ ರಾಮದೇವರು ನೋಡಿದ್ರು ಬರ್ತಾರೆ ಹನುಮ ಹನುಮ ಬರ ಬರಲೇ ಇಲ್ಲ ಅವನಿಗೆ ಅನುಮಾನನೇ ಹನುಮಾನಿಗೆ ಎಲ್ಲಿ ಎಲ್ಲಿ ಮಾಡ್ತಾರೋ ಸನ್ಮಾನ ಬರಲೇ ಇಲ್ಲ ಕೊನೆಗೆ ರಾಮದೇವರು ಹೇಳಿದರು ರಾಮದೇವರೇ ಅನೌನ್ಸ್ಮೆಂಟ್ ಮಾಡಿದ್ರು ಮೈಕದಲ್ಲಿ ಹನುಮ ಎಲ್ಲಿದ್ರೂ ಬರಬೇಕು ಅಂತ ಬರಬೇಕು ಅಂತ ಆಜ್ಞೆ ಆಯಿತು ಬಂದರಂತೆ ಬಂದಾಗ ನಿನಗೆಂತ ಬೇಕು ಅಂತ ಹನುಮಪ್ಪ ಹೇಳಿದಂತೆ ನನಗೆ ಎಂತದೂ ಬೇಡ ಎಂಬುದು ಬೇಕು ಅಂತ ಹೇಳಿದರಂತೆ ನಿನಗೇನು ಬೇಡ ಅಂತ ಅದು ಹೇಳ್ತಾರೆ ಇದು ನಿಜವಾದ ವೈರಾಗ್ಯ ಏನು ವೈರಾಗ್ಯ ರಾಮ ರಾಮ ನರಾಮರಾಜ್ಯ ಅಸುರ ಪಂಚ ಕಿಂಚಿತು ರಾಮರಾಜ್ಯದಲ್ಲಿ ಇದು ಇಲ್ಲ ಎಂಬುದು ಇಲ್ಲವೇ ಇಲ್ಲ ಎಲ್ಲ ಇತ್ತು ಸರ್ವಸಮೃದ್ಧಿ ಹಾಗಾಗಿ ಹನುಮಪ್ಪ ಎಂತ ಕೇಳಿದ್ರೂ ಕೊಡಬಹುದಿತ್ತು ಅಥವಾ ಅದು ರಾಮರಾಜ್ಯದಲ್ಲಿ ಬೇಕಾದಷ್ಟು ಇರಬಹುದ್ರಿ ಆದರೆ ಕೊಡುವವನಿಗೆ ಮನಸ್ಸಿರಬೇಕಲ್ಲ ಕೊಡುವ ಮನಸ್ಸಿರದಿದ್ರೆ ಒಳಗೆ ಎಷ್ಟಿದ್ರೆ ಏನು ಉಪಯೋಗ ಹಾಗಾಗಿ ರಾಮನಿಗೆ ಮನಸ್ಸಿಲ್ಲ ಅಂತ ಹೇಳೋಣವೇ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಪ್ರೇಷ್ಟೋನ ರಾಮತ್ಸ ಬಬೂವ ತಸ್ಮಾತ್ ಹನುಮನಿಗಿಂತ ಇಷ್ಟನಾದವ ಮತ್ತೊಬ್ಬ ಇಲ್ಲ ಇಡೀ ರಾಮರಾಜ್ಯದಲ್ಲಿ ಹನುಮನಿಗೆ ರಾಮದೇವರಿಗೆ ಅದರಿಂದ ಅತ್ಯಂತ ಇಷ್ಟನಾದವ ಹನುಮ ಬೇಕಾದಷ್ಟು ಇದ್ದವರು ರಾಮದೇವರು ಅದರಿಂದ ಏನು ಬೇಕಾದರೂ ಕೊಡಬಹುದು ಹನುಮ ಏನು ಬೇಕಾದರೂ ಕೇಳಬಹುದು ಕೇಳಲಿಲ್ಲ ಅಂತ ನನಸ ವಿರಕ್ತಿ ಇದು ವೈರಾಗ್ಯ ಅಂದರೆ ಬೇಕಾದಷ್ಟು ಇದ್ದವ ಏನು ಬೇಕು ಅಂತ ಕೇಳಿದಾಗಲೂ ಕೂಡ ಏನೂ ಬೇಡ ಅಂತ ಹೇಳುದುಂಟಲ್ಲ ಇದಕ್ಕಿಂತ ದೊಡ್ಡ ವೈರಾಗ್ಯ ಬೇರೆ ಇಲ್ಲ ಇದು ವೈರಾಗ್ಯ ಅಲ್ಲ ಇದು ಭಕ್ತಿಯ ಪರಾಕಾಷ್ಠೆ ರಾಮ ನೀನು ಬೇಕು ಇದು ಭಕ್ತಿಯ ಪರಾಕಾಷ್ಠೆ ಅದನ್ನೇ ಹೇಳಿದವ್ರು ನಿಗಮ ವೇದ್ಯನ ಅರ್ಜಿಸಿ ಕೈಗಳ ಮುಗಿದು ನಾಲ್ಕು ವಿಧ ಪುರುಷಾರ್ಥಗಳ ಬೇಡದೆಲೆ ಏನು ಬೇಡವಾರ್ದು ಇದೆ ನಿಜವಾಗಿರ್ತಕ್ಕ ಭಕ್ತಿ ಅಲ್ಲ ಕೊಡುವ ತಾಕತ್ತಿಲ್ಲ ಅಂತಂದ್ರೆ ಅದಕ್ಕೆ ಹೇಳಿದ್ರು ನರಾಮರಾಜ್ಯ ಅತುಲ ಬಂಚ ಕಿಂಚಿದ ಜಗದು ದರಾವ ಹನುಮ ಹೇಳಿದ ನಾನು ಎಂಥದೂ ಬೇಡ ಹಾಗೆ ರಾಮದೇವರು ಕೊಟ್ರು ಕೊಟ್ರು ಕೊಟ್ರು ಅಷ್ಟೇ ನೋಡಿ ನೀವು ಬೇಡ ಅಂತೇಳಿ ವಿಚಾರಿಸುದು ಜಾಸ್ತಿ ಹಾಕಿ ಅಂದ್ರೆ ಎಷ್ಟ್ರೀ ತಿನ್ನುವುದು ಅಯ್ಯೋ ಎಸ್ ಹಾಕಿ ಹಾಕಿ ಸುತ್ತ ಐತಿ ನೀವು ಬೇಡ ಅಂತೇಳಿ ಒತ್ತಾಯ ಕೈಗೆ ಹಾಕ್ತಾರೆ ಮೇಯಿಗೆ ಹಾಕ್ತಾರೆ ನೆಲ ಎಲ್ಲೇ ನೆಲಕ್ಕೆ ಹಾಕ್ತಾರೆ ಅದು ಹನುಮಪ್ಪನ ಕ್ರಮ ಹಾಕಿ ಯಾವುದನ್ನು ಬೇಡಬೇಡಿ ಜಗ ನಾಲ್ಕರಲ್ಲಿ ಒಂದು ಪುರುಷಾರ್ಥವ ಬೇಡದೇಲೆ ಜಗದು ಕೊಟ್ಟದನು ಅವನು ಕೊಟ್ರೆ ನಮ್ಮ ಹೊಟ್ಟೆಯಲ್ಲಿ ಎಷ್ಟು ಜಾಗರಿ ಸಾಕು ಜಗದು ದರ ಅದ ಕೊಟ್ರೆ ನಮ್ಮ ಹೊಟ್ಟೆಯಲ್ಲಿ ಜಾಗ ಸಾಕಾಗ್ತದ ಕೊಟ್ಟದನ್ನು ಬುಂಜಿಸು ಅಷ್ಟನ್ನು ತಿನ್ನು ನಿನ್ನ ಸಾಕು ನಿನಗೆ ಆದ್ರಿಂದ ನಿನಗೆ ಮಾತ್ರ ಅಲ್ಲ ಮಗ ಮಡದಿ ಎಲ್ರಿಗೂ ಬೇಕಾದಷ್ಟು ಹಾಕ್ತಾನೆ ನಿನಗೆ ಯಾಕೆ ಚಿಂತೆ ಆದ್ರಿಂದ ನೀನೂ ಭಗವಂತನ ಅಧೀನ ನಿನ್ನ ಕುಟುಂಬ ನಿನ್ನ ಪ್ರಪಂಚ ಎಲ್ಲವೂ ಭಗವದ್ ಅಧೀನ ನಾನು ತಿನ್ನದಿದ್ರೆ ಏಕಾದಶಿ ಉಪವಾಸ ಮಾಡಿದರೆ ನನ್ನ ಪ್ರಾಣ ಹೋದರೆ ಏಕಾದಶಿ ಚಿಂದು ಪ್ರಾಣ ಹೋಗೋರು ಎಷ್ಟು ಜನ ಇದ್ದಾರೆ ತಿನ್ನದೇ ಹೋದರೆ ಎಷ್ಟು ಪುಣ್ಯ ಪ್ರಾಣ ಎಲ್ಲವೂ ಭಗವದ್ ಅಧೀನ ಇಂದ್ರಿಯ ಎಲ್ಲವೂ ಭಗವದ ದೀನ ಅಂತ ಚಿಂತನೆ ಮಾಡುವಂಥ ಧ್ಯಾನದ ಮುಖವನ್ನು ದಾಸರು ಬಹಳ ಸಗಸಾಗಿ ಈ ಶ್ಲೋಕದಲ್ಲಿ ಈ ವಿವರಿಸಿದ್ದಾರೆ ಹೀಗೆ ವಿವರಿಸುತ್ತಾ ಭಗವಂತನ ಕೆಲವು ಮುಖಗಳನ್ನು ಚಿಂತನೆ ಮಾಡುವ ಮುಖವನ್ನು ಈ ಧ್ಯಾನಸಿಯಲ್ಲಿ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ವಿವರಿಸಿದ್ದಾರೆ ಅವರು ಹೇಳ್ತಾ ಶ್ರೀಕರಣನ ಸರ್ವತ್ರದಲ್ಲಿ ಅವಲೋಕಿಸುತ್ತಾ ಗುಣರೂಪ ಕ್ರಿಯೆ ವ್ಯತಿರೇಕ ತಿಳಿಯದಲ್ಲಿ ಅನ್ವಯಿಸು ಬಿಂಬದಲ್ಲಿ ಮರೆಯದೆ ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತು ಅನವರೂಪ ಇದೊಂದು ಶಾಸ್ತ್ರೀಯ ಶಬ್ದ ಇದು ಅನ್ವಯ ವ್ಯತಿರೇಕಾಸರು ಒಳ್ಳೆಯ ಚಿಂತನೆ ಕೊಟ್ಟಿದ್ದಾರೆ ಇದಕ್ಕೆ ಅನ್ವಯ ವ್ಯತಿರೇಕ ಅಂತ ಅನ್ವಯ ವ್ಯತಿರೇಕ ಅಂದ್ರೆ ಅವ ಬಂದ್ರೆ ಬರ್ತಾನೆ ಅವ ಬರಲಿಲ್ಲ ಅಂದ್ರೆ ಬರುವುದಿಲ್ಲ ಇದೆಲ್ಲ ಅನ್ವಯ ವ್ಯತಿರೇಕಗಳು ಒಂದು ಇದ್ರೆ ಉಂಟು ಇಲ್ಲದಿದ್ರೆ ಇಲ್ಲ ಇದು ಅನ್ವಯ ವ್ಯತಿರೇಕ ಈ ಶಬ್ದಗಳಿಗೆ ಹೊಸ ದಾಸರು ಕೊಟ್ಟಿದ್ದಾರೆ ಅನ್ವಯ ವ್ಯತಿರೇಕ ಯಾವುದಕ್ಕೆ ವ್ಯತಿರೇಕವನ್ನು ಚಿಂತನೆ ಮಾಡಬೇಕು ಯಾವುದಕ್ಕೆ ಅನ್ವಯ ಚಿಂತನೆ ಮಾಡಬೇಕು ವ್ಯತಿರೇಕವ ಚಿಂತಿಸದೆಲೇ ವ್ಯತಿರೇಕವನ್ನು ಚಿಂತನೆ ಮಾಡಬೇಡ ವ್ಯತಿರೇಕ ಅಂದ್ರೆ ಅಂತ ಅರ್ಥವನ್ನು ಚಿಂತನೆ ಮಾಡಬೇಡ ಯಾವುದಕ್ಕೆ ಶ್ರೀಕರಣ ಸರ್ವತ್ರದಲ್ಲಿ ಅವಲೋಕಿಸುತ್ತ ಶ್ರೀಕರಣನ್ನು ಎಲ್ಲ ಕಡೆ ನಾವು ಚಿಂತನೆ ಮಾಡಬೇಕಂತೆ ಸರ್ವತ್ರದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಶ್ರೀಕರಣನ್ನು ಚಿಂತನೆ ಮಾಡಬೇಕು ಅಂತ ನಮಗೆ ಶ್ರೀ ಚಿಂತನೆ ಇದೆ ಎಲ್ಲ ಕಡೆ ಸ್ವಲ್ಪ ಎಷ್ಟು ಶ್ರೀಕರಣ ಚಿಂತನೆ ಮಾಡುವಂತ ಹೇಳಿದ್ರು ಅಷ್ಟೇ ನಾವು ನೋಡೋದು ಹಾಗೆ ಅಲ್ಲ ಇದರಿಂದ ಏನಾದರೂ ಬಿಸಿನೆಸ್ ಆಗುತ್ತಾ ದುಡ್ಡು ಬರುತ್ತಾ ಅಂತ ನಾವು ನೋಡಿ ಏನ್ ಲಾಭ ಅಂತ ನಾವು ಕೇಳಿದ್ರು ಡಾಕ್ಟರ್ ಹೇಳಿದರು ಸ್ವಲ್ಪ ಇಂಚೂರು ಮುಂದೆ ಹೋಗು ಅಂತ ನಮಗೆ ಅಷ್ಟು ಹೋಗಿದ್ದೇವೆ ತಿರುಪತಿಯಲ್ಲಿ ಗಾಳಿಗೋಪುರದ ತನಕ ಹೋಗಿದ್ದೆ ಇನ್ನು ಹತ್ತು ಮೆಟ್ಲು ಹೋಗಯ್ಯ ಶ್ರೀನಿವಾಸ ತೆಗ್ತಾನೆ ಅಂತ ಅಲ್ಲಿಯೇ ಗಾಳಿ ತಗೊಂಡು ವಾಕಿಂಗ್ ವಾಪಸ್ ಬರಬೇಡ ಅಂತ ಶ್ರೀ ಬೇಕು ಅಂತ ಹುಡುಕುತ್ತಿ ಸರ್ವತ್ರ ಶ್ರೀಕರನ ಇದು ಉಪಾಸನೆ ಮಾಡಿಸುವ ಕ್ರಮ ಹೀಗೆ ಕೈ ಹಿಡಿದು ಕರ್ಕೊಂಡು ಹೋಗುವ ಕ್ರಮ ಹೀಗೆ ಶ್ರೀಕರನ ಸರ್ವತ್ರದಲ್ಲಿ ಶ್ರೀಕರ ಅಂದರೆ ಏನು ಗೊತ್ತೋ ಎಲ್ಲ ಹೌದು ಶ್ರೀ ಅಂದರೆ ಸಂಪತ್ತು ಯಾವ ಸಂಪತ್ತು ವಿಪತ್ತು ಆಗದೇ ಇದ್ದ ಸಂಪತ್ತು ಅದು ಯಾವುದು ಅಂದರೆ ಶಾಸ್ತ್ರದ ಸಂಪತ್ತು ಜ್ಞಾನದ ಸಂಪತ್ತು ಭಗವಂತನ ದರ್ಶನದ ಧ್ಯಾನದ ಸಂಪತ್ತು ಭಗವಂತನ ಪ್ರಸಾದದ ಸಂಪತ್ತು ಮೋಕ್ಷದ ಸಂಪತ್ತು ಎಲ್ಲ ಶ್ರೀಯೇ ಕಷ್ಟದ ಬಿಡುಗಡೆಯದ್ದೇ ಶ್ರೀ ಅದನ್ನು ಕರ ಅದನ್ನು ಕೊಡತಕ್ಕಂತಹ ಭಗವಂತ ಸರ್ವತ್ರದಲ್ಲಿದ್ದಾನೆ ಅಂತ ಚಿಂತನೆ ಮಾಡು ವ್ಯತಿರೇಕವ ತಿಳಿಯದಲೇ ಇದರಲ್ಲಿ ವ್ಯತಿರೇಕ ಚಿಂತನೆ ಮಾಡಬೇಡ ವ್ಯತಿರೇಕ ಚಿಂತನೆ ಅಂತಂದ್ರೆ ಭಗವಂತ ಬೇರೆ ಬೇರೆ ಕಡೆಯಲ್ಲಿದ್ದಾನೆ ಅಲ್ಲಿ ಇರತಕ್ಕಂತಹ ಜೀವನಿಗೆ ತರತಮ ಭಾವ ಇದೆ ಹೊರತು ಅಲ್ಲಿದ್ದ ಭಗವಂತನಿಗೆ ತರತಮ ಭಾವ ಇಲ್ಲ ಇದನ್ನು ಚಿಂತನೆ ಮಾಡಬೇಕಾದ ವ್ಯತಿರೇಕವ ಚಿಂತಿಸದಲೇ ಈ ಇದರಲ್ಲಿ ವ್ಯತ್ಯಾಸ ಶುನಿತೆ ವಶ್ವಪ ಕೇಚ ಪಂಡಿತ ಸಮರ್ಶಿನ ಯಾವುದರಲ್ಲಿಯೂ ಇದ್ದ ಭಗವಂತನಿಗೆ ವ್ಯತ್ಯಾಸವನ್ನು ಮಾತ್ರ ಕಾಣಬೇಡ ಇದು ಮಹಾ ಅಪರಾಧ ಅಷ್ಟಕ್ಕೆ ನಿಲ್ಲಿಸದೆ ಮುಂದುವರೆದು ಹೇಳ್ತಾರೆ ದಾಸರು ಗುಣರೂಪ ಕ್ರಿಯಾ ವ್ಯತಿರೇಕ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಬೇಕಲ್ಲ ಅಷ್ಟೇ ಅಲ್ಲ ಭಗವಂತನ ಗುಣ ಕ್ರಿಯ ಇವುಗಳಿಗೆ ಭಗವಂತನಿಂದ ಬೇದವನ್ನು ಚಿಂತನೆ ಮಾಡಬಾರದು ದೇವರಿಗೂ ದೇವರ ಗುಣಗಳಿಗೂ ಭೇದ ಚಿಂತನೆ ಮಾಡಬಾರದು ದೇವರಿಗೂ ದೇವರ ಕ್ರಿಯೆಗಳಿಗೂ ಭೇದವನ್ನು ಚಿಂತನೆ ಮಾಡಬಾರದು ಉಪನಿಷತ್ತು ಹೇಳಿತ್ತು ನೇಹ ನಾನಾಸ್ತಿ ಕಿಂಚನಾ ಇಹ ನಾನಾ ನಾಸ್ತಿ ಇಹ ಅಂದ್ರೆ ಭಗವಂತನಲ್ಲಿ ನಾನಾ ನಾಸ್ತಿ ನಾನು ಹೇಳಿದ್ದೆ ಶಂಕರಾಚಾರ್ಯರಿಗೆ ಯಾವ ವಾಕ್ಯ ಇಷ್ಟ ಮಧ್ವಾಚಾರ್ಯರಿಗೆ ಆ ವಾಕ್ಯ ಅದಕ್ಕಿಂತ ಇಷ್ಟ ಅಂತ ಎಲ್ಲ ಕಡೆ ಶಂಕರಾಚಾರ್ಯ ವಾಕ್ಯ ಉದಾರಿಸ್ತಾರೆ ನೇಹ ನಾನಾಸ್ತಿ ಮಧ್ವಾಚಾರ್ಯರು ನೇಹ ನಾನಾಸ್ತಿ ಕಿಂಚನ ಅವರು ಏಕಮೇವ ಬ್ರಹ್ಮ ಅಂತ ಶಂಕರರು ಹೇಳಿದರೆ ಮಧ್ವಾಚಾರ್ಯರು ಎಲ್ಲ ಕಡೆ ಇಲ್ಲಿ ನೇಹ ನಾನಾಸ್ತಿ ಕಿಂಚನ ಶಂಕರ್ರಿಗೆ ನರ್ಥ ನಾಸ್ತಿ ಭೇದ ಇಲ್ಲ ಅಂತ ಅರ್ಥ ಅವರಿಗೆ ಅಂದರೆ ಪ್ರಪಂಚ ಸುಳ್ಳು ಎಂಬುದಕ್ಕೆ ಅವರಿಗೆ ಪೂರಕವಾದ ವಾಕ್ಯ ಮಧ್ವಾಚಾರ್ಯರು ಹೇಳುತ್ತಾರೆ ಉಪನಿಷತ್ನಲ್ಲಿ ಇಹ ಅಂತ ಬಂದ್ರೆ ಅದು ಭಗವಂತನಲ್ಲಿ ಅಂತರ್ಥ ಯಾಕಂದ್ರೆ ಇದರಲ್ಲಿ ಅಂದ್ರೆ ಅಲ್ಲಿ ಪ್ರಪಂಚ ಹೇಳಿಕೆ ಹೊರಟದ್ದಲ್ಲ ಇಹ ಅಂದ್ರೆ ಭಗವಂತನ ಪ್ರಸ್ತಾಪದು ಕಟೋಪನಿಷತ್ನಲ್ಲಿ ದೇವರ ಬಗ್ಗೆ ಹೇಳ್ತಾ ಹೇಳ್ತಾ ಹೇಳ್ತಾ ಇಹ ನಾನಾ ನಾಸ್ತಿ ಭಗವಂತನಲ್ಲಿ ಭಿನ್ನ ಭಿನ್ನವಾದದ್ದು ಇಲ್ಲ ಭಗವಂತನಲ್ಲಿ ಭಿನ್ನ ಭಿನ್ನವಾದದಿಲ್ಲ ಅಂದ್ರೆ ಏನರ್ಥ ಭಗವಂತನಲ್ಲಿ ಕಾಲು ಕೈ ಇದು ಭಿನ್ನ ಭಿನ್ನವಾದದ್ದಿಲ್ಲ ಭಗವಂತನಲ್ಲಿ ಗುಣಗಳು ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿ ದೇಹಂ ಈ ಗುಣಗಳಲ್ಲಿ ಭೇದ ಇಲ್ಲ ಭಗವಂತನಲ್ಲಿ ಇರಕ್ಕಂತಹ ಕ್ರಿಯೆಗಳು ಜಗತ್ಸೃಷ್ಟಿ ಜಗತ್ ಸಂಹಾರ ಜಗದ್ರಕ್ಷಣೆ ಈ ಕ್ರಿಯೆಗಳು ಈ ಕ್ರಿಯೆಗಳಲ್ಲಿ ಭೇದ ಚಿಂತನೆ ಮಾಡಬೇಡ ಗುಣಕ್ರಿಯೆಗಳಲ್ಲಿ ವ್ಯತಿರೇಕವ ತಿಳಿಯದಲೆ ಗುಣಕ್ರಿಯೆಗಳಿಗೆ ಭಗವಂತನಿಂದ ವ್ಯತಿರೇಕೇದವನ್ನು ಚಿಂತನೆ ಮಾಡಬೇಡ ಈಗ ನಾನಾ ನಾಸ್ತಿ ನೋಡಿ ಭದ್ರಾಚಾರ್ಯರ ಕೈಯಲ್ಲಿ ಭೇದ ಕೊಟ್ರೆ ಸರಸ್ವತಿ ತಿಕ್ಕಿದ್ರೆ ಭಾರತೀ ದೇವಿಯರು ತಿಕ್ಕಿದರೆ ಹೇಗೆ ಕೊಣಿಸ್ತಾರೆ ಈ ವಾಕ್ಯಗಳನ್ನು ನಾವು ನೋಡಬೇಕು ಇಹ ನಾನಾ ನಾಸ್ತಿ ಅವರಿಗೆ ಅರ್ಥ ಆದ್ದು ಅದ್ವೈತಿಗಳಿಗೆ ಇಹ ನಾನಾ ನಾಸ್ತಿ ಅಂದ್ರೆ ಪ್ರಪಂಚ ಸುಳ್ಳು ಅಂತ ಅರ್ಥ ಆಯಿತು ಮಧ್ವಾಚಾರ್ಯರು ಹೇಳುತ್ತಾರೆ ಭಗವಂತನಲ್ಲಿರತಕ್ಕಂತಹ ಗುಣಕ್ರಿಯೆಗಳಿಗೆ ಭಗವಂತನಿಂದ ಭೇದ ಸುಳ್ಳು ಇದನ್ನು ಚಿಂತನೆ ಮಾಡೋ ಕ್ರಮ ನೋಡಿ ಶಾಸ್ತ್ರದ ಪರ್ಯಾಲೋಚನೆಯ ಕ್ರಮ ಅದ್ಭುತವಾದ ಅದನ್ನು ದಾಸರು ಹೇಳಿದ್ರು ನಮ್ಮ ಉಪ ಸಮಯ ಅಲ್ಲಿ ಈ ಗುಣಮುಖವನ್ನು ನಾವು ಚಿಂತನೆ ಮಾಡಬೇಕಾದ್ದು ದೇವರಿಗೂ ದೇವರ ಕಾಲಿಗೂ ಕೈಗೂ ಭೇದ ಇಲ್ಲ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾದ್ದು ಅಂತ ನೀವು ಹೇಳ್ತೀರಿ ಏನಾದ್ರೆ ಏನ್ರಿ ಏನ್ ತಲೆ ಕೆಡಿಸಿಕೊಳ್ತೀರಿ ದೇವರ ಗುಣ ದೇವರು ಅದಕ್ಕೆ ಬೇದ ಉಂಟು ಬೇದ ಇಲ್ಲ ಏನಿದ್ರಿಂದ ಆಯ್ತಪ್ಪ ದೇವರು ದೊಡ್ಡವರು ಸಾಕು ದೇವರಿಗೂ ದೇವರ ಗುಣಗಳಿಗೆ ಭೇದ ಇದ್ರೇನು ಬಿಟ್ರೇನು ದೇವರ ಕೈಗೂ ಕಾಲಿಗೂ ಬೇದ ಒಮ್ಮೆ ಹೇಳ್ತಿರಿ ಕೈ ಕಾಲು ಅಂತ ಹೇಳ್ತೀರಿ ಒಮ್ಮೆ ಹೇಳ್ತಿರಿ ಕೈ ಕಾಲು ಅದು ಬೇದ ಇಲ್ಲ ಅಂದ್ರೆ ಕೈಯನ್ನು ಕಾಲು ಕಾಲನ್ನು ಕೈ ಅಂತ ಹೇಳಬಹುದೇ ಏ ಹಾಗೆಲ್ಲ ಹೇಳಬಾರದು ಶಂಕಾ ಚಕ್ರ ಬಲಕೈಯಲ್ಲಿ ಶಂಕ್ರ ಎಡಕೈಯಲ್ಲಿ ಶಂಕಾ ಸ್ವಲ್ಪ ಆಚೆ ಈಚೆ ಹೇಳಿದ ಅಂದ್ರೆ ಏನ್ ದಡ್ಡ ನಿನಗೇನು ಗೊತ್ತಿಲ್ಲ ಶಂಕಚಕ್ರ ಯಾವ ಕೈಯಲ್ಲಿ ಅಷ್ಟು ಗೊತ್ತಿಲ್ಲೇನು ಒಮ್ಮೆ ಹೇಳ್ತಿರಿ ನೇಹನಾನಾಸ್ತಿ ಕಿಂಚನ ಬಲಕೈ ಎಡಕೈ ವ್ಯತ್ಯಾಸವೇ ಇಲ್ಲ ತಿಳ್ಕೊಂಡ್ರೆ ಅಂದಂತ ಮಸ್ತಿ ಗೊತ್ತಾರೆ ಕೆಟ್ಟು ಹೋಗುತ್ತೆ ರೀ ಶಾಸ್ತ್ರ ಓದಿದರೆ ಸುಮ್ಮನೆ ಇರುದೇ ಒಳ್ಳೇದು ಅಂತ ಎಲ್ಲವೂ ಸತ್ಯ ಇಹ ನಾನಾ ನಾಸ್ತಿ ಕಿಂಚನ ಅಂತಂದ್ರೆ ಇದು ಏನಾಯಿತು ಇದರಲ್ಲಿ ಒಂದು ಮುಖ ನಾವು ಚಿಂತನೆ ಮಾಡಬೇಕಾದ್ದು ರಾಮಾನುಜಿಯರಿಗಿಂತ ಆಚಾರ್ಯರ ಸಿದ್ಧಾಂತದಲ್ಲಿ ಇರತಕ್ಕ ಇದು ಅತ್ಯಂತ ರಹಸ್ಯವಾದ ಭಾಗ ಇತ್ತು ರಾಮಾನುಜಿಯರು ವಿಷ್ಣು ಸರ್ವೋತ್ತಮ ಅಂತ ಹೇಳತಾರೆ ಆದರೆ ಗುಣಕ್ರಿಯಾದಿಗಳಿಗೆ ಭಗವಂತನಿಂದ ಭೇದವನ್ನು ಹೇಳುತ್ತಾರೆ ನಮ್ಮ ಆಚಾರ್ಯರು ಭಗವಂತನಿಗೂ ಗುಣಕ್ರಿಯಾದಿಗಳಿಗೂ ಅಭೇದವನ್ನು ಚಿಂತನೆ ಮಾಡ್ತಾರೆ ಯಾಕೆ ಇದು ಅಂತಂದ್ರೆ ಇದಕ್ಕೊಂದು ಕಾರಣ ಇದೆ ಹೇಳಲಿಕ್ಕೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೇಳಲಿಕ್ಕೊಂದು ಕಾರಣ ಇದೆ ಏನು ಅಂತಂದ್ರೆ ಕೈ ಭಗವಂತನಿಗಿಂತ ಬೇರೆಯಾಯಿತು ಅಂತ ಇಟ್ಕೊಳ್ಳಿ ಕೈ ಅನುಗ್ರಹ ಮಾಡಿತು ಆ ಕೈ ಎಂಬುದು ಸ್ವತಂತ್ರನೋ ಅಸ್ವತಂತ್ರನೋ ಅಂತ ಒಂದು ಪ್ರಶ್ನೆ ಕೈ ಸ್ವತಂತ್ರವಾಗಿ ಅನುಗ್ರಹ ಮಾಡಿತೋ ಅಥವಾ ಪರತಂತ್ರವಾಗಿ ಅನುಗ್ರಹ ಮಾಡಿತೋ ಅಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದು ನಿಲ್ಲುತ್ತೆ ಹಾಗೇನು ಉತ್ತರ ಕೊಡ್ತೀರಿ ಸಮಸ್ಯೆ ಆಯ್ತು ನೋಡಿ ಅಸ್ವತಂತ್ರ ಅಂತ ಹೇಳೋಣವೇ ಯಾರ ತಂತ್ರ ಯಾರ ಅಧೀನ ಸಮಸ್ಯೆ ಆಯಿತು ಅಸ್ವತಂತ್ರ ಅಂತ ಹೇಳೋಣವೆ ಎಷ್ಟು ಜನ ಸ್ವತಂತ್ರರು ನಮ್ಗೆ ಗೊತ್ತು ಮನೆಯಲ್ಲಿ ಇಬ್ಬರು ಸ್ವತಂತ್ರರಾದ್ರೆ ಮನೆಗೊಂದು ಗೋಡೆ ಬರುತ್ತೆ ಅಡ್ಡಾ ಅಂತ ಗೊತ್ತು ನಮಗೆ ಇನ್ನೊಂದು ಗೋಡೆ ಇಟ್ಟು ಒಂದು ಮನೆ ಎರಡು ಮನೆ ಆಗುತ್ತೆ ಒಂದು ಮನೆಯಲ್ಲಿ ಎರಡು ಸ್ವತಂತ್ರರು ಇರಲಿಕ್ಕೆ ಸಾಧ್ಯ ಇಲ್ಲ ಸಾರ್ವಕಾಲಿಕವಾದ ಸತ್ಯ ಇದೆ ಒಂದು ಮನೆಯಲ್ಲಿ ಒಬ್ಬ ಸ್ವತಂತ್ರ ಒಂದು ಊರಲ್ಲಿ ಒಬ್ಬ ರಾಜ ಒಂದು ದೇಶಕ್ಕೆ ಒಬ್ಬನೇ ಚಕ್ರವರ್ತಿ ಇಬ್ರು ಚಕ್ರವರ್ತಿಗಳಿರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಇಡಿ ಬ್ರಹ್ಮಾಂಡ ಇಡಿ ಪ್ರಪಂಚಕ್ಕೆ ಒಬ್ಬನೇ ಸ್ವತಂತ್ರ ಸ್ವತಂತ್ರ ಅಸ್ವತಂತ್ರ ದ್ವಿಧಂ ತತ್ವ ಇಷ್ಯತೆ ಸ್ವತಂತ್ರ ವಿಷ್ಣು ಒಬ್ಬನೇ ಸ್ವತಂತ್ರ ಹೊರತು ಎರಡು ಸ್ವತಂತ್ರ ಇದ್ರೆ ಜಗತ್ತು ಅವ್ಯವಸ್ಥಿತವಾಗಿ ಇರ್ತದೆ ಈ ಜಗತ್ತು ಸುವ್ಯವಸ್ಥಿತವಾಗಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಸ್ವತಂತ್ರನಾದವ ಒಬ್ಬ ಆದದ್ದರಿಂದ ಮಾತ್ರ ಈಗ ಒಂದು ಕೈ ಒಂದು ಸ್ವತಂತ್ರ ಆಯಿತು ದೇವರೊಂದು ಸ್ವತಂತ್ರ ಆಯಿತು ಎರಡು ಸ್ವತಂತ್ರ ಆಯಿತು ಕಾಲು ಬೇರೆ ಆದರೆ ಕಾಲು ಒಂದು ಸ್ವತಂತ್ರ ಆಯಿತು ಕೈ ಒಂದು ಸ್ವತಂತ್ರ ಆಯಿತು ದೇವರೊಂದು ಸ್ವತಂತ್ರ ಆಯಿತು ಎಷ್ಟು ಸ್ವತಂತ್ರಗಳು ಒಟ್ಟಿಗೆ ಒಂದು ಎಂಬುದು ಹೋಯಿತು ಅದಕ್ಕೆ ಏನು ಮಾಡಿದ್ರು ಶಾಸ್ತ್ರಕಾರರು ಹೇಳಿದ್ರು ದೇವರು ಬೇರೆ ಅಲ್ಲ ದೇವರ ಕೈ ಬೇರೆ ಅಲ್ಲ ದೇವರ ಕಾಲು ಬೇರೆ ಅಲ್ಲ ದೇವರ ಗುಣಗಳು ಬೇರೆ ಅಲ್ಲ ದೇವರ ಕ್ರಿಯೆಗಳು ಬೇರೆ ಅಲ್ಲ ಎಲ್ಲ ಒಂದು ಅಂತ ಹೇಳಿದರು ಯಾಕೆಂದ್ರೆ ಸ್ವತಂತ್ರವಾದ್ದು ಒಂದು ಎಂಬಂತಹ ಸಿದ್ಧಾಂತದ ಅಡಿಯಲ್ಲಿ ಈ ನಿಯಮ ಇದು ಅವಶ್ಯವಾಗಿ ನಾವು ಗಮನ ಹರಿಸಬೇಕಾಗಿರತಕ್ಕಂಥದ್ದು ಆದ್ರಿಂದ ಕೈ ಕಾಲು ಈಗೆಲ್ಲ ಭೇದ ಇಲ್ಲ ಕೈ ಕಾಲುಗಳಿಗೆ ಭೇದ ಇಲ್ಲ ಅಂದ್ರೆ ಕೈಯನ್ನು ಕಾಲು ಕಾಲನ್ನು ಕೈ ಅಂತ ಹೇಳಬಹುದೇ ಒಂದು ಪ್ರಶ್ನೆಗೂ ನಾನೊಂದು ಪ್ರಶ್ನೆ ಕೇಳ್ತೇನೆ ಈಗ ರಾಮ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಒಂದೇ ಒಂದೇನಾ ಒಂದೇ ಒಬ್ಬ ಹುಡುಗ ಹೇಳಿದ ಕೃಷ್ಣ ದೇವರು ಸೀತೆಯನ್ನು ಮದುವೆ ಮಾಡಿ ಆರಾಮವಾಗಿದ್ರು ಅಯ್ಯೋ ನಮಗೆ ಆರಾಮಾಗುತ್ತೆ ತಲೆಗಟ್ಟು ಆಗುತ್ತೆ ಇದೆಂತ ಹುಡುಗ ಪೂರ್ತಿ ಹಾಳಾಗಿ ಬಿಟ್ಟ ಅಂತ ಹೇ ತಪ್ಪು ನೀನು ಹೇಳಿದ್ದು ತಪ್ಪಾದ ಹಾಗಾದ್ರೆ ತಪ್ಪಲ್ಲ ರಾಮ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಆದ್ರಿಂದ ಕೃಷ್ಣ ಸೀತಾಪತಿ ಅಂತ ಹೇಳಿದ್ರೆ ಏನ್ ಅದೇ ತಪ್ಪು ಏನು ರಾಮ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ವಿಶೇಷ ಎಂಬಂತಹದ್ದಿದೆ ರಾಮಕೃಷ್ಣರಿಗೆ ಭೇದ ಇಲ್ಲ ವಿಶೇಷ ಇದೆ ಆದ್ರಿಂದ ರಾಮನೇ ಸೀತಾಪತಿ ಹೊರತು ಕೃಷ್ಣ ಅಲ್ಲ ಹಾಗೆ ಇದೇ ಕೈ ಇದೇ ಕಾಲು ಎಂಬ ವ್ಯವಸ್ಥೆ ಇದೆ ಭೇದ ಇಲ್ಲ ವಿಶೇಷ ಇದ್ದದ್ರಿಂದ ಇದೆಂತದ್ರಿ ಹೊಸ್ತು ಹೇಳಿದ್ರಿ ಪುನಃ ಭೇದ ಇಲ್ಲ ಅಂತೇಳಿದ್ರಿ ವಿಶೇಷ ಉಂಟು ಅಂತ ಹೇಳ್ತೀರಿ ಭೇದ ಅಂದ್ರೆ ಏನು ವಿಶೇಷ ಅಂದ್ರೆ ಏನು ತಲೆ ಕೆಟ್ಟೊಯ್ತು ಪುನಃ ತಲೆ ಕೆಟ್ಟೊಯ್ತು ಅದಕ್ಕೆ ಹೇಳಿದ್ರು ಭೇದ ಬೇರೆ ವಿಶೇಷ ಬೇರೆ ನಮ್ಗೆ ಗೊತ್ತದು ಏನಂದ್ರೆ ವಿಶೇಷ ಅಂದ್ರೆ ಪದಾರ್ಥದ ಸ್ವಭಾವ ವಿಶೇಷ ಆವಾವ ಪದಾರ್ಥದ ಸ್ವಭಾವ ವಿಶೇಷ ಅಂತಿದೆ ಈಗ ಉದಾಹರಣೆಗೆ ನೋಡಿ ಸೂರ್ಯ ಪ್ರಕಾಶಿಸುತ್ತಾನೆ ಅಂತ ಹೇಳ್ತೇವೆ ಸೂರ್ಯನು ಪ್ರಕಾಶ ಉಳ್ಳವ ಅಂತ ಹೇಳ್ತೇವೆ ನಾನು ಕೇಳ್ತೇನೆ ನಿಮ್ಮ ಪ್ರಶ್ನೆ ಸೂರ್ಯನು ಪ್ರಕಾಶ ಉಳ್ಳವನೋ ಸೂರ್ಯನು ಪ್ರಕಾಶ ರೂಪನೋ ಆಲೋಚನೆ ಮಾಡಿ ಹೇಳಿ ನಾಳೆ ಹೇಳಿ ಸಾಕಿಗುತ್ತೆ ಅಂತ ಈಗಲೇ ಹೇಳಬೇಕಾಗಿಲ್ಲ ಇದು ತಲೆ ಕೆಡುತ್ತ ಪ್ರಶ್ನೆ ಸೂರ್ಯನು ಪ್ರಕಾಶ ರೂಪನೋ ಹೌದು ಸೂರ್ಯನ ಪ್ರಕಾಶ ಉಳ್ಳವನೋ ಅದು ಹೌದು ಎರಡು ಹೌದಾ ಹೌದು ಹಾಗೆ ಒಂದು ಪ್ರಕಾಶ ರೂಪ ಅಂತಾದರೆ ಪ್ರಕಾಶನೇ ಸೂರ್ಯ ಅಂತಾದರೆ ಪ್ರಕಾಶ ಉಳ್ಳವ ಆಗಲಿಕ್ಕೆ ಸಾಧ್ಯ ಇಲ್ಲ ದುಡ್ಡು ಉಳ್ಳವ ಅಂದರೆ ದುಡ್ಡು ಬೇರೆ ದುಡ್ಡು ಉಳ್ಳವ ಬೇರೆ ಪ್ರಕಾಶ ಉಳ್ಳವ ಅಂತಾಗಬೇಕಂದ್ರೆ ಪ್ರಕಾಶ ಬೇರೆ ಸೂರ್ಯ ಬೇರೆ ಆಗ್ಬೇಕು ಆದರೆ ಸೂರ್ಯ ಪ್ರಕಾಶ ಉಳ್ಳವ ಹೌದು ಅದೇ ಪ್ರಕಾಶ ರೂಪ ಅಲ್ವೋ ಪ್ರಕಾಶ ರೂಪ ಹೌದು ಇದೆಂತರ ಹೌದು ಅದೇ ಅದು ವಿಶೇಷ ಅಂದರೆ ಪ್ರಕಾಶ ಅಲ್ ಪ್ರಕಾಶ ರೂಪನೂ ಹೌದು ಪ್ರಕಾಶ ಉಳ್ಳವನೂ ಹೌದು ಪ್ರಕಾಶಕ್ಕೂ ಸೂರ್ಯನಿಗೂ ಭೇದ ಇಲ್ಲ ಆದರೆ ಪ್ರಕಾಶ ಉಳ್ಳವ ಇದು ವಿಶೇಷ ಅಂತ ಕರೀತಾರೆ ಹಾಗೆ ಕೈ ಕಾಲು ವಿಶೇಷನೋ ವಿಶೇಷ ಉಂಟು ಕೈ ಕೆಲಸ ಬೇರೆ ಕಾಲಿನ ಕೆಲಸ ಬೇರೆ ಕೃಷ್ಣ ಶಕಟಾಸುರನನ್ನು ಕಾಲಿನಿಂದ ಒದ್ದು ಸಂಹಾರ ಮಾಡಿದ ನಾವು ಕತೆ ಹೇಳುವ ಕೃಷ್ಣ ಕೈಯಿಂದ ಶಕಟಾಸುರನನ್ನು ಹೊಡೆದ ಏ ನಿಮಗೆ ಪುರಾಣವೇ ಬರೋಲ್ಲ ಅಂತ ಬೈತಾರೆ ಕೈ ಕೈಯೇ ಕಾಲು ಕಾಲೇ ವಿಶೇಷ ಇದೆ ಅದಕ್ಕೆ ಬೇದ ಇಲ್ಲ ಸೂರ್ಯ ಸೂರ್ಯನ ಪ್ರಕಾಶ ಬೇದ ಇಲ್ಲ ವಿಶೇಷ ಇದೆ ಭಗವಂತನ ಕೈ ಕಾಲು ಪರಸ್ಪರವಾಗಿ ವಿಶೇಷ ಇದೆ ಅಲ್ಲಿ ಭೇದ ಇಲ್ಲ ಅದನ್ನ ದಾಸರು ಹೇಳಿದರು ಗುಣಕ್ರಿಯೆಗಳ ವ್ಯತಿರೇಕವ ತಿಳಿಯದೆಲೆ ಭಗವಂತನಿಗೂ ಭಗವಂತನ ಗುಣಕ್ರಿಯಾಗಳಿಗೂ ವ್ಯತಿರೇಕವನ್ನು ತಿಳಿಯದೆಲೆ ಕ್ರಿಯೆಗೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ ಇದನ್ನ ಹೇಳಬೇಕಾದ್ರೆ ನಿಮ್ಮ ಅಲ್ಲೇ ಪೂರ್ತಿ ಕೆಡಿಸಬೇಕು ಬೇಡ ಇವತ್ತು ಬೇಡ ಇನ್ನೊಂದು ಸಂದರ್ಭವೊಂದಾಗಿ ಅದು ಸುಧಾರದಲ್ಲಿ ದೊಡ್ಡ ಘಟ್ಟನೆ ಇದೆ ಕ್ರಿಯೆ ಮತ್ತೆ ಭಗವಂತ ಅದು ಭಿನ್ನ ಅಭಿನ್ನ ಹೇಗೆ ಸಾವಿರ ಪ್ರಶ್ನೆಗಳಿವೆ ಯಾವುದೋ ಒಂದು ಸಂದರ್ಭ ಬಂದಾಗ ಇನ್ನೊಂದ್ಸಲ ಅದನ್ನು ವಿವರಿಸ್ತೇನೆ ಪೂರ್ತಿ ಇವತ್ತು ತಲೆಗಟ್ಟು ಮತ್ತೆ ನಾಳೆ ನೀವು ಬರಲೇ ಇಲ್ಲದಿದ್ರೆ ಸಮಸ್ಯೆ ನನಗೆ ಮತ್ತೆ ಹಾಗಾಗಿ ಗುಣಕ್ರಿಯೆಗಳ ವ್ಯತಿರೇಕ ತಿಳಿಯದೆಲೆ ಅನ್ವಯಿಸು ಬಿಂಬ ಬಿಂಬನಲ್ಲಿ ಮರೆಯದೆಲೆ ಅನ್ವಯಿಸು ಅನ್ವಯ ಹೇಳಿದರು ಬಿಂಬನಲ್ಲಿ ಆ ಭಗವಂತನಲ್ಲಿ ಎಲ್ಲ ಗುಣಕ್ರಿಯೆಗಳನ್ನು ಅನ್ವಯಿಸಬೇಕು ಗುಣಕ್ರಿಯೆಗಳ ಅಭೇದವನ್ನು ಚಿಂತನೆ ಮಾಡಬೇಕು ಎಷ್ಟು ನಮ್ಮ ಮನಸ್ಸಲ್ಲಿ ಹಿಡಿಸುತ್ತದೆ ಸಬುಜವ ಯದ್ವದ ನಮ್ಮ ಭುಜದಲ್ಲಿ ಅಂಗೈಯಲ್ಲಿ ಎಷ್ಟು ಇದೆ ಅಷ್ಟನ್ನು ನಮ್ಮ ಒಂದು ಬುದ್ಧಿಯಲ್ಲಿ ಆರೂಢ ಮಾಡಿಕೊಳ್ಳುತ್ತೆ ಅಷ್ಟು ಗುಣಗಳನ್ನು ನಾವು ಮನಸ್ಸಲ್ಲಿ ಚಿಂತನೆ ಮಾಡಬೇಕು ಗುಣಕ್ರಿಯೆಗಳನ್ನು ಬಿಂಬದಲ್ಲಿ ಅನ್ವಯಿಸಿ ಇದು ಬಹಳ ಮುಖ್ಯವಾದ ಅಂಶ ನಾವು ಏನೇನು ನೋಡ್ತೇವೆ ಅದರ ಒಳಗಿದ್ದ ಭಗವಂತ ಬಿಂಬನಿಗಿಂತ ಅಭಿನ್ನ ಈ ಚಿಂತನೆಯನ್ನು ಮಾಡಬೇಕಂತೆ ಬಿಂಬನಲ್ಲಿ ಅನ್ವಯಿಸಿದರೆ ಭಗವಂತ ನಾವು ಕೊಟ್ಟದ್ದನ್ನೆಲ್ಲ ಸ್ವೀಕರಿಸ್ತಾನೆ ಅಂತೆ ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸಿ ಎಲ್ಲ ಶೋಕವನ್ನು ಪರಿಹಾರ ಮಾಡ್ತಾನೆ ಸುಖವಿತ್ತು ಅನವರತ ಪರವಾರ ಅವರಿಗೆ ಸುಖ ಕೊಡ್ತಾನೆ ಅಂದರೆ ಭಗವಂತನಿಗೆ ಕೈ ಕಾಲು ಬೇರೆ ಆಗುವಂತಾದ ಹೀಗೆ ಚಿಂತನೆ ಮಾಡಬೇಕಂತೆ ನಮ್ದು ಕೈ ಕಾಲು ಬೇರೆ ಆಗುವುದಿಲ್ಲ ನಮ್ಮ ಜೀವನದಲ್ಲಿ ಏನ್ರಿ ಕಾಲು ಬೇರೆ ಆಗಿದ್ರಿ ನಡಿಲಿಕ್ಕಾಗುವಲ್ಲ ಅಂತಾಗುವುದಿಲ್ಲ ಎಲ್ಲ ಭಗವಂತ ಕರುಣಿಸ್ತಾನೆ ಅನುಗ್ರಹ ಮಾಡ್ತಾನೆ ಸುಖವನ್ನು ಕೊಡ್ತಾನೆ ಭಗವಂತ ಅಭಿನ್ನ ಅಂತ ನಾವು ಚಿಂತನೆ ಮಾಡಬೇಕು ಸುಖದಿಂದ ನಮ್ಮನ್ನು ಅಭಿನ್ನರು ಅಂತ ಭಗವಂತ ಮಾಡ್ತಾನೆ ಅಂತ ಈ ಮುಖವನ್ನು ತಿಳಿಸ್ತಾ ಈ ಅನ್ವಯ ವ್ಯತಿರೇಕಗಳ ಬಗ್ಗೆ ಇನ್ನಷ್ಟು ಕೆಲವು ಬೆಳಕನ್ನು ಚೆಲ್ತಾರೆ ಮತ್ತೆ ನಾಳೆ ಸೆರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ